प्रत्य संधिय भगवत सर्व क्यापे अवरणे को उपनिषत् अर्थ हाउ भगवान भूतेशु विचिंत्य धीरा प्रति वस्तु दूसरा तुम्हारे देशूर्णन ವಿದ್ಯಾ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಶುನಿತೈವ ಶಪಾಕೇ ಚ ಪಂಡಿತಾ ಸಮದರ್ಶಿನ ಅಂತ ಭಗವಂತ ವಿದ್ವಾಂಸನಾದಂತಹ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನಲ್ಲಿಯೂ ನೆಲೆಸಿದ್ದಾನೆ ಗವಿ ಗೋವಿನಲ್ಲಿ ಗೋಪಾಲಕೃಷ್ಣನಾಗಿ ನೆಲೆಸಿದ್ದಾನೆ ಹಸ್ತಿನಿ ಬಲಿಷ್ಠವಾದ ಆನೆಯಲ್ಲಿದ್ದಾನೆ ಶಿನಿ ದುರ್ಬಲವಾದ ನಾಯಿಯಲ್ಲಿದ್ದಾನೆ ಶಪಾಕೇ ಚ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಕಡು ದರಿದ್ರನಲ್ಲಿಯೂ ಭಗವಂತ ನೆಲೆಸಿದ್ದಾನೆ ಎಲ್ಲರಲ್ಲಿಯೂ ಸಮಾನನಾಗಿದ್ದಾನೆ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾದವ ಎಲ್ಲ ಕಡೆ ತುಂಬಿರತಕ್ಕಂತಹ ವಸ್ತು ಎಲ್ಲ ಕಡೆ ಪೂರ್ಣನಾಗಿರ್ತಕ್ಕಂತಹ ವ್ಯಕ್ತಿ ಆದ್ದರಿಂದ ಎಲ್ಲಿ ನೋಡಿದರೂ ಎಲ್ಲಿ ಮುಟ್ಟಿದ್ರು ಎಲ್ಲಿ ಪೂಜಿಸಿದರೂ ಅವು ವಸ್ತು ಉಂಟ ಈ ಸರ್ವ ಪ್ರತೀಕ ಸಂಧಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಎಲ್ಲವೂ ಅವನಿಗೆ ಪ್ರತೀಕ ಪ್ರತೀಕ ಅಂತಂದ್ರೆ ಒಂದು ವಿಗ್ರಹ ಇದ್ದ ಹಾಗೆ ನಾವು ದೇವರ ಪೂಜೆ ಮಾಡಬೇಕು ಅದಕ್ಕೊಂದು ವಿಗ್ರಹ ಬೇಕು ಶಾಲಿಗ್ರಾಮ ಇರಬಹುದು ಅಥವಾ ಒಂದು ಮೂರ್ತಿ ಇರಬಹುದು ಇದು ಪ್ರತೀಕ ಅದರಲ್ಲಿ ದೇವರಾಮ ದೇವರಿದ್ದಾರೆ ಶ್ರೀನಿವಾಸ ದೇವರ ವಿಗ್ರಹ ಇದೆ ತಿರುಪತಿಯಲ್ಲಿ ಉಡುಪಿಯಲ್ಲಿ ಕೃಷ್ಣನ ವಿಗ್ರಹ ಇದೆ ಇದೊಂದು ಪ್ರತೀಕ ಭಗವಂತನಿಗೆ ದಾಸರು ಹೇಳಿದರು ಅಷ್ಟೇ ಅಲ್ಲ ಪ್ರತೀಕ ಸರ್ವ ಪ್ರತೀಕ ಎಲ್ಲವೂ ಭಗವಂತನಿಗೆ ಪ್ರತೀಕ ಈ ಪ್ರತೀಕ ಉಪಾಸನೆ ಇದೆ ಇದರ ಬಗ್ಗೆ ಹೇಳಲಿಕ್ಕಿದೆ ಕೊನೆಗೆ ಹೇಳ್ತೇನೆ ಯಾಕೆಂದರೆ ಈ ಸರ್ವ ಪ್ರತೀಕ ಸಂಧಿ ಓದಿದ ಮೇಲೆ ಒಂದು ಅಪಾಯ ಇದು ಅಪಾಯವನ್ನು ನಿಮ್ಮೊಂದಿಟ್ಟು ಅದರ ಪರಿಹಾರವನ್ನು ಕೊನೆಗೆ ಹೇಳುತ್ತೇನೆ ಸರ್ವ ಪ್ರತೀಕ ಸಂಧಿಗಿಂತ ಮುಂಚೆ ದಾಸರು ಹೇಳ್ತಾರೆ ಭಗವಂತ ಸರ್ವೋತ್ತಮನಾದವ ಹೇಗೆ ಸರ್ವೋತ್ತಮನಾದವ ಎಂಬುದನ್ನು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ ಅವ ಪರ ಅತಿ ವಿಮಲಾಂಗ ಬದ್ಧರು ಎಂದೆನಿಪು ಆ ಜೀವ ಭವ ಮೊದಲಾದ ಅಮರರು ಅವರು ಹೇಳ್ತಾರೆ ಆ ಪರಬ್ರಹ್ಮನ ಅತಿ ವಿಮಲಾಂಗವ ಬದ್ಧರು ಅಂಗಾವಬದ್ದಾಸ್ತು ಅಂತ ಬ್ರಹ್ಮಸೂತ್ರದಲ್ಲಿ ಭಗವಂತನ ಉಪಾಸನೆಯ ಮುಖವನ್ನೇ ಹೇಳುತ್ತಾರೆ ಎಲ್ಲ ದೇವತೆಗಳು ಭಗವಂತನ ಅಂಗ ಅವಬದ್ದರು ಭಗವಂತನ ಶರೀರದಲ್ಲಿ ಎಲ್ಲ ದೇವತೆಗಳು ನೆಲೆಸಿದ್ದಾರೆ ಒಬ್ಬೊಬ್ಬ ದೇವತೆ ಭಗವಂತನ ಒಂದೊಂದು ಅವಯವವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಭಗವಂತನ ಪಾದದಿಂದ ಆರಂಭಿಸಿ ತಲೆಯ ತನಕ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದವರು ಇಡೀ ಜಗತ್ತೇ ಭಗವಂತನನ್ನು ಆಶ್ರಯಿಸಿಕೊಂಡಿದೆ ದೇವತೆಗಳೂ ಭಗವಂತನನ್ನು ಆಶ್ರಯಿಸಿದ್ದಾರೆ ಎಲ್ಲರಿಗೂ ಆಶ್ರಯನಾದವ ಭಗವಂತ ಅಂಗ ಅವಬದ್ದಾಹಂತ್ ಇದನ್ನು ನಾವು ಚಿಂತನೆ ಮಾಡಬೇಕಂತೆ ಭಗವಂತನ ಅವಯವದಲ್ಲಿ ಒಂದೊಂದು ಕಡೆ ಒಬ್ಬೊಬ್ಬ ದೇವತೆ ಇದ್ದಾನೆ ಚಕ್ಷೋ ಸೂರ್ಯೋ ಅಜಾಯತ ಮುಖಾತಿಂದ್ರಶ್ಚಾಶ್ಚ ಪ್ರಾಣಾದ್ವಾಯುರಜಾಯತ ಭಗವಂತನ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಭಗವಂತನ ಮುಖದಿಂದ ಇಂದ್ರ ಅಗ್ನಿಗಳು ಬಂದರು ಪ್ರಾಣಾತ್ ವಾಯುಹು ಅಜಾಯತ ಭಗವಂತನ ಉಸಿರಿನಿಂದ ಮುಖ್ಯ ಪ್ರಾಣ ದೇವರು ಬಂದರು ಹೀಗೆ ಒಬ್ಬೊಬ್ಬ ದೇವತೆ ಭಗವಂತನ ಒಂದೊಂದು ಅವಯವದಿಂದ ಹೊರಗೆ ಬಂದರಂತೆ ದೇವರು ಹೇಳಿದ ನೀವು ಎಲ್ಲಿಂದ ಬಂದಿದ್ದೀರಿ ಅಲ್ಲೇ ಇರಿ ಅಂತ ಭಗವಂತ ಮನೆ ಕೊಟ್ಟಂತೆ ಮುಖದಿಂದ ಬಂದಿರತಕ್ಕಂತಹ ದೇವತೆಗಳಿಗೆ ಮುಖವನ್ನೇ ಆಶ್ರಯವನ್ನಾಗಿ ಕೊಟ್ಟಂತೆ ಇಂದ್ರಶ್ಚ ಅಗ್ನಿಶ್ಚ ಇಬ್ಬರಿಗೂ ಕೂಡ ಮುಕದಲ್ಲಿ ಆಸರೆ ಭಗವಂತ ಕೊಟ್ಟಂತೆ ವಾದರಾಜರು ಒಂದು ತಮಾಷೆ ಮಾಡಿ ಹೇಳಿದ್ದುಂಟು ಕೃಷ್ಣ ಯಮುನಾತೀರದಲ್ಲಿ ಸತ್ತ ಗೋವುಗಳನ್ನು ಬದುಕಿಸಿದ ನೀರಿಗೆ ಯಮನೆಯ ಮಡುವಿಗೆ ಹಾರಿ ಕಾಳಿಯನನ್ನು ಮರ್ದನೆ ಮಾಡಿದ ಮೇಲಕ್ಕೆ ಬಂದ ಎಲ್ಲರನ್ನೂ ಬದುಕಿಸಿದ ವಿಷ ಸರ್ಪದ ಬಾದೆಯಿಂದ ಯಮುನೆಯನ್ನೂ ಸುರಕ್ಷಿತನನ್ನ ಸುರಕ್ಷಿತನನ್ನಾಗಿ ಮಾಡಿದ ಮೇಲೆ ಬಂದಿದ್ದಾರೆ ಎಲ್ಲ ಬೃಂದಾವನದಿಂದ ಗೋಪಾಲಕರೆಲ್ಲ ಸೇರಿದ್ದಾರೆ ಕಾಡುಗಿಚ್ಚು ವ್ಯಾಪಿಸಿತಂತೆ ಕಾಡುಗಿಚ್ಚು ಬಂತು ಬಂತು ಬಂತು ಅದೇನು ಇನ್ನು ಗೋಪಾಲಕರನ್ನು ತಿಂತದೆ ಅಂತ ಅಲ್ಲಿವರೆ ಗಾಯಿತು ಕೃಷ್ಣ ಹೇಳಿದಂತೆ ಅಲ್ಲ ಕಣಮುಚ್ಚಿ ತೆಗಿರಿ ಅಂತ ಹೇಳಿದಂತೆ ಬೆಂಕಿಯೇ ಇಲ್ಲ ಅದೇ ಮ್ಯಾಜಿಕ್ ಮಾಡಿದ್ನೋ ಅಂತ ಅಲ್ಲ ವಾದಿರಾಜರು ಹೇಳಿದರು ಅದು ಎಲ್ಲಿ ಬಂತು ಎಲ್ಲಿ ಹೋಯಿತು ಅಂತಂದ್ರೆ ಅಷ್ಟೂ ಬೆಂಕಿಯನ್ನು ಕೃಷ್ಣ ನುಂಗಿದ ಭಾರೀ ಆಶ್ಚರ್ಯ ಅಂತ ಭಾಗವತ ಹೇಳಿತು ವಾದಿರಾಜರು ಹೇಳಿದ್ರು ನನಗೇನು ಆಶ್ಚರ್ಯ ಆಶ್ಚರ್ಯನೇ ಇಲ್ಲ ಯಾಕೆ ಭಗವಂತನ ಬಾಯಿಯಿಂದ ಬಂತು ಅಗ್ನಿ ಭಗವಂತನ ಬಾಯನ್ನು ಹೋಗಿ ಸೇರಿತು ಆಶ್ಚರ್ಯ ಏನು ಮನೆಯಿಂದ ಹೊರಗೆ ಬಂದವರು ನಾನು ಮನೆಗೆ ಹೋದೆವು ಅಂದರೆ ಅವ್ರು ಮನೆಗೆ ಹೋದ್ರು ರೀ ಭಾರಿ ಆಶ್ಚರ್ಯ ಅಂತ ಯಾರಾದ್ರೂ ಹೇಳ್ತಾರೆ ಇನ್ನೊಬ್ಬರ ಮನೆಗೆ ಹೋದರೆ ಆಶ್ಚರ್ಯ ಬರುತ್ತೋ ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ಅಲ್ಲಿ ಆಶ್ಚರ್ಯದ ಸಂಗತಿ ಅಲ್ಲ ಭಗವಂತನ ಬಾಯಿಯಿಂದ ಬಂದಿರತಕ್ಕಂತಹ ಅಗ್ನಿ ಭಗವಂತನ ಮುಖದೊಳಗ ಪ್ರವೇಶ ಮಾಡಿತು ಇದರಲ್ಲಿ ಆಶ್ಚರ್ಯದ ಸಂಗತಿ ಏನು ನನಗೇನು ಆಶ್ಚರ್ಯ ಇಲ್ಲ ಹಾ ಅಂತ ಹೇಳಿದ ಮಾತು ಇದೆ ಹೀಗೆ अग्नि भगवानन मुखद आश्रय बग अग्नि अरे भगवानन मुखद आश्रय अंत आदि ना होम अग्निय मध्यम आहुति को अदली होते हघवनीय अंत अग्नि भगवानन बी अग्नियहुति को भगवंत बे नाटे ಹೋಮದಲ್ಲಿ ನಾವು ಏನಾದರೂ ಸಮರ್ಪಣೆ ಮಾಡಿದರೆ ಅದು ಭಗವಂತನಿಗೆ ಮುಟ್ಟಿಸುತ್ತಾ ಹಾಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ ಎಲ್ಲರನ್ನು ಡೆಡ್ ಮಾಡುವ ಭಗವಂತನಿಗೆ ಕೊಡದಕ್ಕೆ ಇನ್ವೆಸ್ಟ್ಮೆಂಟ್ ಅದಷ್ಟೇ ಅನ್ನುವ ಚಿಂತನೆ ನಮಗಿರಬೇಕು ದೇವರಿಗೆ ನೇರ ಮುಟ್ಟಿಸಬೇಕಾದ್ರೆ ಅದೊಂದು ಒಳ್ಳೆಯ ಮಾಧ್ಯಮ ಅದು ಪ್ರತೀಕದಲ್ಲಿ ನಾವು ಸಮರ್ಪಣೆ ಮಾಡ್ತೇವೆ ಖುಷಿಯಲ್ಲಿ ಸಮರ್ಪಣೆ ಮಾಡ್ತೇವೆ ಯಾಕೆಂದರೆ ಎಲ್ಲ ನಮ್ಮ ಬಾಯಿಯೊಳಗೇ ಹೋಗುತ್ತೆ ಎಂದು ಗ್ಯಾರಂಟಿ ಅದರಲ್ಲಿ ಅಗ್ನಿಗೆ ಹಾಕಿದರೆ ನಮಗೆ ಚೂರೂ ಸಿಗುವುದಿಲ್ಲ ಅದಕ್ಕೆ ಅಗ್ನಿಗೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಶಬ್ದ ಇಟ್ಟದ್ದು ಅದಲ್ಲ ಭಗವಂತನಿಗೇ ಹೋಗಿ ಸೇರುವಂತಹದ್ದು ದೇವರಿಗೆ ಒಂದು ರೂಪದಲ್ಲಿ ನಾವು ಕೊಟ್ಟರೆ ಹತ್ತು ರೂಪದಲ್ಲಿ ನಮಗೆ ವಾಪಸ್ ನಮಗೆ ನೀಡುತ್ತಾನೆ ಅಂತ ಹೀಗೆ ಒಂದೊಂದು ದೇವತೆ ಭಗವಂತನ ಒಂದೊಂದು ಅವಯವವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿತಂತೆ ನಾವು ಹೀಗೆ ಚಿಂತನೆ ಮಾಡಬೇಕಂತೆ ತಿಳ್ಕೊಳ್ಬೇಕಂತೆ ಇದಕ್ಕೇನು ಫಲ ಅಂತಂದರೆ ಈ ಅವಯವದಲ್ಲಿ ಈ ದೇವತೆ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಅವಯವದಲ್ಲಿ ಆ ದೇವತೆ ಬಂದು ಕೂತ್ಕೊಳ್ತಾನೆ ಅಂತ ಅದನ್ನು ಚಿಂತನೆ ಮಾಡದಿದ್ದರೂ ಕೂತ್ಕೊಳ್ತಾರೆ ಅದು ಅವ್ರ ಕ್ರಮ ಅವರು ಆದರೆ ಅದರ ಫಲ ನಮಗೆ ಬರುತ್ತೆ ಅಂತೆ ನಮ್ಮ ಪಿಂಡಾಂಡ ಅದೇ ಹಾಗೆಯೇ ಇದೆ ಅಂತೆ ನಮ್ಮ ಅವಯವದಲ್ಲಿಯೂ ಕೂಡ ಭಗವಂತನ ಕಣ್ಣಲ್ಲಿ ಸೂರ್ಯ ಇದ್ದಾನೆ ನಮ್ಮ ಕಣ್ಣಲ್ಲಿಯೂ ಸೂರ್ಯ ಬಂದು ಕೂತಿರ್ತಾನೆ ಅಂತ ಯಾಕೆಂದ್ರೆ ನಮ್ಮ ಸ್ವಾಮಿ ಬಂದು ಇಲ್ಲಿ ಕೂತದ್ರಿಂದ ಒಂದು ರೀತಿಯಲ್ಲಿ ಭಗವಂತನಿಗೆ ಪ್ರತೀಕ ಆಗುವುದರಿಂದ ಎಲ್ಲ ದೇವತೆಗಳು ಬಂದು ಇಲ್ಲಿ ನೆಲೆಸುತ್ತಾರೆ ಇಡೀ ಜಗತ್ತು ಭಗವಂತನಿಗೆ ಪ್ರತೀಕ ಅಂತಾದರೆ ಇಡೀ ಜಗತ್ತಲ್ಲಿ ಎಲ್ಲ ದೇವತೆಗಳು ಬಂದು ಸೇರ್ತಾರಂತೆ ಒಬ್ಬ ಮಿನಿಸ್ಟರ್ ಬರ್ತಾರೆ ಅಂತ ಅವರು ಆದರೆ ಅವರ ಬೆನ್ನ ಹಿಂದೆ ಎಷ್ಟು ಎಸ್ ಪೊಲೀಸ್ಗಳು ಬರುವುದಿಲ್ಲ ರಕ್ಷಕರೂ ಎಲ್ಲ ಓಡೋಡಿ ಬರ್ತಾರೆ ಒಬ್ಬ ಸಾಮಾನ್ಯ ಕೆಲವು ದಿವಸಗಳ ತನಕ ಕುರ್ಚಿಯಲ್ಲಿ ಕೂಡುವವರ ಬೆನ್ನ ಹಿಂದೆನೇ ಇಷ್ಟು ಜನ ಬರ್ತಾರೆ ಅಂತಾದರೆ ಯಾವತ್ತೂ ಆ ಸಿಂಹಾಸನವನ್ನು ಏರಿದ ಆ ಭಗವಂತನ ಬೆನ್ನ ಹಿಂದೆ ಎಲ್ಲ ದೇವತೆಗಳು ಸಾಲುಗಟ್ಟಿ ಬರ್ತಾರೆ ಭಗವಂತನ ಅಧಿಷ್ಠಾನ ಭಗವಂತನ ಪ್ರತೀಕ ಅನ್ನುವ ಚಿಂತನೆ ನಮಗೆ ಬೇಕು ಅನ್ನುವುದನ್ನು ನೆನಪಿಸುವುದಕ್ಕೋಸ್ಕರ ದಾಸರು ಈ ಸರ್ವ ಸಂಧಿಯಲ್ಲಿ ಪ್ರಾರಂಭದಲ್ಲಿ ಭಗವಂತನ ಶರೀರ ಎಲ್ಲಾ ದೇವತೆಗಳಿಗೆ ಆಶ್ರಯ ಅನ್ನುವ ಚಿಂತನೆಯನ್ನು ನಮಗೆ ನೀಡಿದೆ ಇದರ ಅರ್ಥ ಅದು ಅನರ್ಥ ಆಗಬಾರದು ನೋಡಿದ್ರ ನಮಗೆ ಕಂಡು ಕಾಣಿಸೋದು ಯಾಕೆ ಸೂರ್ಯ ನಾವು ಮಾತಾಡುವುದು ಹೇಗೆ ಬೆಂಕಿ ಹಾಗೆ ಮಾತಾಡ್ತಾರ್ರಿ ಹೌದು ನಾಲಿಗೆಯಲ್ಲಿ ಬೆಂಕಿಯೇ ಇರುವುದು ಅದರಿಂದ ಬೆಂಕಿಯೇ ಉಗುಳುತ್ತಾರೆ ಅವರು ನಾಲಗೆಯಲ್ಲಿ ಕೂತವ ಅಗ್ನಿ ಅದು ಬಿಸಿಯಾಯಿತಂದ್ರೆ ಮಾತಿನ ಬಿಸಿಯ ಮೂಲಕ ಎಲ್ಲಾ ಕ್ರಿಯೆಗಳು ನಡೆಯುತ್ತವೆ ನಮಗೆ ಮಾತಾಡಲಿಕ್ಕೆ ಬರುವುದು ಯಾಕೆ ಅಗ್ನಿ ಕೂತದ್ರಿಂದ ಕಣ್ಣಿಂದ ನೋಡ್ಲಿಕ್ಕೆ ಯಾಕಾಗುತ್ತೆ ಸೂರ್ಯ ಕೂತದ್ರಿಂದ ಚಂದ್ರ ಕಿವಿಯಲ್ಲಿ ಕೂತದ್ರಿಂದ ನಾವು ಕೇಳ್ತೇವೆ ಹಾಗಾದ್ರೆ ದೇವರು ನೋಡುವುದು ಯಾಕೆ ಸೂರ್ಯ ಇದ್ದದ್ರಿಂದ ದೇವರು ಮಾತಾಡುದು ಹೇಗೆ ಅಗ್ನಿ ಇದ್ದದ್ರಿಂದ ಅಂತ ಚಿಂತನೆ ಮಾಡಬೇಡಿ ಅಂಗಾವ ಬದ್ದಾಹ ದಾಸರ ಶಬ್ದ ಬಳಸಿದರು ಬ್ರಹ್ಮಸೂತ್ರದ್ದು ಭಗವಂತನ ಅಂಗದಲ್ಲಿ ಇವರು ಕೂತದ್ರಿಂದ ಇವರಿಗೆ ನೋಡುವ ಶಕ್ತಿ ಬಂತೇ ಹೊರತು ಭಗವಂತನಿಗೆ ಆ ಶಕ್ತಿ ಆ ದೇವತೆಯಿಂದ ಬಂದದ್ದು ಕಂಡಿತ ಅಲ್ಲ ದೇವರು ಬ್ಯಾಟರಿ ಚಾರ್ಜ್ ಮಾಡೋದಕ್ಕೋಸ್ಕರ ಅಲ್ಲಿ ಕೂತಿದ್ದಾರೆ ಅಲ್ಲಿ ಕೂತು ಚಾರ್ಜ್ ಮಾಡಿಕೊಂಡು ಅದನ್ನು ನಮಗೆ ಅದರ ಪ್ರಯೋಜನವನ್ನು ನಮಗೆ ಕೊಡುವಂತಹದ್ದು ಅದರಿಂದ ಅಂಗಾವಬದ್ಧರು ದೇವತೆಗಳು ದೇವತೆಗಳು ಭಗವಂತನ ಅಭಾವ ಮನೆಯಲ್ಲಿ ಇರ್ತಾರೆ ಮುಕ್ತಿಯಲ್ಲಿಯೂ ಕೂಡ ಅದೇ ಅವರಿಗೆ ಆಶ್ರಯ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ದಾಸರು ಹೇಳ್ತಾರೆ ಆ ಪರಬ್ರಹ್ಮನ ಅತಿ ವಿಮಲ ಅಂಗ ಅವಬದ್ದರು ಅತಿ ವಿಮಲ ಅಂಗಾವ ಬದ್ದರು ಅಂತ ಭಗವಂತನ ಅವಯವ ಅಪ್ರಾಕೃತವಾದ ಅವಯವ ನಮ್ಮ ಹಾಗೆ ಗೋಲಕ ಇವತ್ತು ಬಂದು ನಾಳೆ ಹೋಗುವಂತಹದ್ದಲ್ಲ ಅತಿ ವಿಮಲ ಅಂಗಾವ ಬದ್ಧರು ಎಂದೆನಿಪರು ಆ ಜೀವ ಯಾರೆಲ್ಲ ಭವ ಮೊದಲಾದ ಅಮರರು ಅನುದಿನದಿ ಹರಿಪದವ ಸೇವಿಪರು ಸೇವಿಪಕ್ಕೆ ಸೇವಿಪರಿಗೆ ಅನುಕೂಲ ಅನುಕೂಲ ಅನುಕೂಲರಲ್ಲದೆ ಒ ಮಾತು ನಾವು ನೆನಪಿಟ್ಟುಕೊಳ್ಳಬೇಕಾದ್ದು ನೋಡಿ ಈ ದೇವಸ್ಥಾನಕ್ಕೆ ಬಂದರೆ ಆ ದೇವರ ಹೆಸರು ಹೇಳಬಾರದು ಆ ದೇವಸ್ಥಾನಕ್ಕೆ ಬಂದರೆ ಈ ದೇವರ ಹೆಸರು ಹೇಳಬಾರದು ಚೌತಿ ದಿವಸ ಗಣಪತಿ ಬಿಟ್ಟರೆ ಇನ್ನೊಬ್ಬರನ್ನು ಮಾತಾಡಿಸಬಾರದು ಗಣಪತಿಗೆ ಕೋಪ ಬರುತ್ತೆ ಅವ್ತಾನೆ ಗೌರಿ ಹಬ್ಬ ಗೌರಿ ಮಾತ್ರ ಪೂಜೆ ಇನ್ನೊಬ್ರಿಗಿಲ್ಲ ಶ್ರಾವಣ ಶುಕ್ರವಾರ ಬಂತು ಲಕ್ಷ್ಮೀ ಬಾರಮ್ಮ ಇನ್ಯಾರು ಬಾರಬೇಡಮ್ಮ ಅಂತ ಹೇಳುವುದು ಈಗೆಲ್ಲ ನಮಗೆ ತಲೆಬಿಸಿ ಇರ್ತದಿ ಒಬ್ಬರು ಇನ್ನೊಬ್ಬರಿಗೆ ಎಲರ್ಜಿ ಹಾಗಾಗಿ ನಮ್ಮ ಕೂತ ದೇವತೆಗಳು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದರಿಂದ ಆವಾವ ದೇವತೆಗಳಿಗೆ ಸರಿಯಾಗಿ ನಾವು ಪೂಜೆ ಮಾಡಬೇಕು ಅಂತ ನಮಗೊಂದು ಕಲ್ಪನೆ ಇದೆ ಅದಕ್ಕೆ ದಾಸರು ಮೊದಲೇ ಹೇಳ್ತಾರೆ ಆ ಪರಬೊಮ್ಮನ ಅತಿ ವಿಮಲ ಅಂಗಾವ ಬದ್ದರು ಯಾರು ಆ ಜೀವ ಬ್ರಹ್ಮಾದಿಗಳು ಬ್ರಹ್ಮ ರುದ್ರಾದಿಗಳು ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳು ಕೂಡ ಭಗವಂತನ ಅಂಗವನ್ನು ಆಶ್ರಯಿಸಿಕೊಂಡಿರುವವರು ಭಗವಂತನನ್ನು ನಂಬಿಕೊಂಡು ಬದುಕಿರುವವರು ಅವರು ಅನುದಿನವೂ ಕೂಡ ಭಗವಂತನ ಸೇವೆ ಮಾಡ್ತಾ ಇರುವವರು ಆದ್ರಿಂದ ಈ ಭಗವಂತನ ಸೇವೆಯನ್ನು ಯಾರು ಮಾಡ್ತಾರೆ ಅವರಿಗೆ ತೊಂದರೆ ಕೊಡ್ತಾರ ಆ ದೇವತೆಗಳು ಕಂಡಿತ ಕೊಡೋದಿಲ್ಲ ಅಂತ ದೇವರು ಅಂದರೆ ತುಂಬ ಇಷ್ಟ ನಾವು ದೇವರಿಂದಾಗಿ ನಾವು ಇರುವುದು ಅಂತ ಅವರಿಗೆ ಗೊತ್ತು ಅವರ ಅಸ್ತಿತ್ವ ಆದ್ದರಿಂದ ಭಗವಂತನನ್ನು ಅನುದಿನದಿ ನಿತ್ಯ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ಅನುಕೂಲರೇ ಆಗಿದ್ದಾರೆ ಯಾರಿಗೆ ಅನುದಿನದಿ ಹರಿಪದವ ಸೇವಿ ಸೇವಿಪರಿಗೆ ನಿತ್ಯ ಭಗವಂತನ ಪಾದವನ್ನು ಯಾರು ಸೇವಿಸ್ತಾರೆ ಅವರಿಗೆ ಎಲ್ಲ ದೇವತೆಗಳು ಅನುಕೂಲರಾಗ್ತಾರೆ ಭಗವಂತನನ್ನು ಸೇವಿಸದೆ ಹೋದರೆ ಯಾರೂ ಅನುಕೂಲರಾಗುವುದಿಲ್ಲ ದೇವತೆಗಳಿಗೆ ಗೊತ್ತು ನಮ್ಮ ಸ್ವಾಮಿಗೆ ನಾವು ಕೊಟ್ಟರೆ ನಮಗೆ ಬೇಕಾದಷ್ಟು ಹೊಟ್ಟೆ ತುಂಬುತ್ತೆ ದೇವರಿಗೆ ಕೊಡದೆ ಹೋದರೆ ನಮಗೇನೂ ಸಿಗುವುದಿಲ್ಲ ಊರ್ಧ್ವ ಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಬುಲವ್ಯ ಅಂತ ಚೆನ್ನಾಗಿ ತಿಳ್ಕೊಂಡವರು ಅವರು ಕೊಟ್ಟರೆ ಅದು ನಮಗೇ ಮತ್ತೆ ಮನೆಯಲ್ಲಿ ಯಜಮಾನನ ಕೈಯಲ್ಲಿ ನಾವು ಕೊಟ್ಟರೆ ಮನೆ ಇಡೀ ಹಂಚುತ್ತಾನೆ ಯಾವುದೋ ಒಂದು ಮಗುವಿನ ಕೈಯಲ್ಲಿ ಕೊಟ್ಟರೆ ಅಷ್ಟೂ ಬಾಯಲ್ಲಿ ಹಾಕ್ಕೊಂಡು ಹೋಗಿ ಉಗುಳುತ್ತೆ ಅಷ್ಟೇ ಅದು ಇನ್ನೊಬ್ಬರ ಕೈ ಹೀಗೆ ಸೇರುವುದಿಲ್ಲ ಮಕ್ಕಳ ಕೈಯಲ್ಲಿ ಕೊಡುವುದಲ್ಲ ಯಜಮಾನನ ಕೈಯಲ್ಲಿ ಕೊಡುವಂತಹದ್ದು ಸರಿಯಾಗಿ ಹಂಚುತ್ತಾನೆ ಅವನ ದೃಷ್ಟಿಯಲ್ಲಿ ಯಾರ್ಯಾರ್ದದು ಹೊಟ್ಟೆ ಎಷ್ಟೆಷ್ಟು ದೊಡ್ದು ಅಂತ ಲೆಕ್ಕಾಚಾರ ಮಾಡಿ ಅಷ್ಟು ಹಂಚುತ್ತಾನೆ ನಮ್ಮ ಸ್ವಾಮಿಯು ಅಷ್ಟೇ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಹಂಚುತ್ತಾನೆ ಯಾವ ದೇವತೆಗೆ ಎಷ್ಟು ಕೊಡಬೇಕು ದೇವರಿಗೊತ್ತದು ಆದ್ರಿಂದ ದೇವರ ಕೈಯಲ್ಲಿ ಊರ್ಧ ಮೂಲ ಒಂದು ಬೇರಿಗೆ ನೀರು ಹಾಕಿದರೆ ಎಲ್ಲ ಇಡೀ ವೃಕ್ಷದ ಟೊಂಗೆ ಟಿತಿಲು ಎಲೆ ಹೂ ಹಣ್ಣು ಎಲ್ಲದಕ್ಕೂ ಹೇಗೆ ಮುಟ್ಟುತ್ತೆ ಹಾಗೆ ಭಗವಂತ ಬೇರಿನ ಜಾಗದಲ್ಲಿರುವವ ಈ ಜಗದ್ವೃಕ್ಷಕ್ಕೆ ನಂದೇನು ತಲೆ ಗೊತ್ತೋ ಅದು ಹೂ ಚೆನ್ನಾಗಿದೆ ಆ ಹೂವಿಗೆ ನೀರು ಹಾಕಬೇಕು ಅಂತ ಆ ಹೂ ಹೇಳುತ್ತೆ ನನಗೆ ಹಾಕಬೇಡ ಮಾರ ನಾನು ಹಾಳಾಗ್ತೇನೆ ನನಗೆ ಹಾಕೋದು ಬೇಡ ಬೇರೀಗೆ ಹಾಕು ನನಗೆ ಬರುತ್ತೆ ಅಂತ ಪಾದ ಅಂತ ಹೆಸರದಕ್ಕೆ ಬೇರಿನ ಮೂಲೆ ನನಗೇ ಕೊಡೋದು ಅದು ನನಗೆ ಡೈರೆಕ್ಟ್ ಕೊಡಬೇಡ ಅಂತ ಹೂ ಹೇಗೆ ಹೇಳುತ್ತೆ ಅದು ಅಲ್ಲಾಡುತ್ತೆ ನನಗೆ ಹಾಕಬೇಡ ಹಾಕಬೇಡ ನೀರು ಎಲೆಗೆ ನೀರು ಹಾಕಿದರೆ ಕೆಲವರಿಗೆ ಭಾರಿ ಭಕ್ತಿ ತುಳಸಿಗೆ ಹಾಕಬೇಕು ಅಂತ ಅದರ ತುದೀಗ ಹಾಕೋದು ಅದು ಹೇಳುತ್ತೆ ಬಗ್ಗುತ್ತೆ ಅದು ನನಗೆ ಹಾಕಬೇಡ ನನಗೆ ಸ್ವತ್ವ ಸಾಯ್ತೇನೆ ನಾನು ಇಲ್ಲ ಇಲ್ಲ ನಿನಗೆ ತಲೆಗೆ ಹಾಕೋದು ನೀರು ಅದು ಹೇಳುತ್ತೆ ನಾನು ತಲೆಗೆ ಹಾಕಿದ್ರೆ ಸಾಯ್ತೇನೆ ನಾನು ಅಷ್ಟೇ ಬೇರಿಗೆ ಹಾಕಿದರೆ ಅದರ ತುದೀಗೆ ಹೇಗೆ ಮುಟ್ಟುತ್ತೆ ಹಾಗೆ ದೇವರ ಕೈಯಲ್ಲಿ ಕೊಟ್ಟರೆ ಎಲ್ಲ ದೇವತೆಗಳಿಗೂ ಉಣಪಡಿಸ್ತಾನೆ ಅವರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟು ಸಮಾನವಾಗಿ ಯೋಗ್ಯತೆಗೆ ಸರಿಯಾಗಿ ಹೊಟ್ಟೆ ಇದ್ದಷ್ಟು ನಮ್ಮ ದೇವರು ಹಂಚುತ್ತಾರೆ ದೇವತೆಗಳಿಗೆ ಗೊತ್ತು ಆದ್ದರಿಂದ ಭಗವಂತನಿಗೆ ನೀಡಿದ್ದು ನಮಗೆ ಅಂತ ತಿಳ್ಕೊಂಡಿರ್ತಾರೆ ಹೊರತು ನಮ್ಮ ಕೈಯಲ್ಲೇ ಕೊಡಬೇಕು ಅಂತ ಹಠ ಇಲ್ಲ ಅವರಿಗೆ ಗೊತ್ತು ಒಬ್ಬ ಮುಟ್ಟಿದರೆ ಇನ್ನೊಬ್ಬ ತಿನ್ನೋದಿಲ್ಲ ಅಂತ ಗೊತ್ತು ಆದರೆ ದೇವರು ಮುಟ್ಟಿದರೆ ಎಲ್ಲರಿಗೂ ಮುಟ್ಟುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ಭಗವಂತನಿಗೆ ಕೊಡಿ ಎಲ್ಲ ದೇವತೆಗಳಿಗೆ ಮುಟ್ಟುತ್ತೆ ಆದ್ರಿಂದ ಹರಿಪದವ ಅನುದಿನತಿ ಸೇವಿಸುವವರು ಇರ್ತಾರೆ ಅವರಿಗೆ ಉಪದ್ರವ ಮಾಡುವವರೆಲ್ಲ ದೇವತೆಗಳು ಇವರೇನು ಕೆಡಿಸಬಲ್ಲರೆ ಶ್ರೀ ವಿಲಾಸಾಸ್ಪದನ ದಾಸರಿಗೆ ಉಂಟೆ ಅಪಜಯವು ಅಂತ ದಾಸರು ಹೇಳ್ತಾರೆ ಭಗವಂತನ ಶ್ರೀ ದಾಸರಿಗೆ ಪರಾಜಯ ಎಂಬಂತಹದ್ದು ಎಂದೂ ಬರುವುದಿಲ್ಲ ಅದಕ್ಕೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ನೋಡಿ ಏನು ಸಂಪ್ರದಾಯ ಅಂದ್ರೆ ಮಧ್ವಾಚಾರ್ಯರಿಗೆ ಜಯ ಅಂತ ಹೇಳುದು ಮಧ್ವಾಚಾರ್ಯರಿಗೆ ಜಯ ಯಾವತ್ತು ಇದೆ ಘೋಷಣೆ ಮಾಡಬೇಕಾಗಿಲ್ಲ ಅದರ ಅರ್ಥ ಏನು ಗೊತ್ತೋ ಮಧ್ವಾಚಾರ್ಯರಿಗೆ ಜಯ ಅಂತಂದ್ರೆ ನಮಗೇ ಜಯ ಅಂತ ಅರ್ಥ ಭಗವಂತನಿಗೆ ಜಯ ಅಂತಂದ್ರೆ ಅದರ ಫಲ ನಮಗೇ ಇರುವುದು ಆದ್ರಿಂದ ಭಗವಂತನ ದಾಸರಿಗೆ ಪರಾಜಯದ ಪ್ರಶ್ನೆ ಇಲ್ಲ ಅದರಿಂದ ಯಾವತ್ತೂ ದಿಗ್ವಿಜಯ ಬರುವಂತಹದ್ದು ಆದ್ರಿಂದ ಆ ಸ್ವಾಮಿ ಎಲ್ಲ ಕಡೆ ತುಂಬಿದ್ದಾನೆ ಅವನ ಭೃತ್ಯರಾದಂತಹ ಎಲ್ಲ ದೇವತೆಗಳು ಕೂಡ ಎಲ್ಲ ಕಡೆ ನೆಲೆಸಿದ್ದಾರೆ ಎಲ್ಲ ಕಡೆ ಅಂದ್ರೆ ಹೇಗೆ ಅದ್ರ ಮುಂದೆ ನಾವು ನೋಡೋಣ ಎಲ್ಲೆಲ್ಲಿ ನೆಲೆಸಿರ್ತಾರ ದೇವತೆಗಳು ಎಲ್ಲ ಕಡೆ ನೆಲೆಸಿರ್ತಾರೆ ಎಲ್ಲಾ ಅಂದ್ರೆ ಎಲ್ಲಾ ಕಡೆ ನೆಲೆಸಿರ್ತಾರೆ ನಾವು ಎಲ್ಲಿ ಇಲ್ಲ ಅಂತ ದೇವತೆಗಳು ಅಂತ ಹೇಳ್ತೇವೆ ಅಲ್ಲಿಯೂ ನೆಲೆಸಿರ್ತಾರೆ ನೆಲೆಸಿ ಅಯ್ಯೋ ಅಲ್ಲಿದ್ದಾರಾ ಅಂತ ತಲೆಬಿಸಿ ಮಾಡಿಕೊಳ್ಳೋದು ಬೇಡಾಟಕ್ಕೆ ಅಲ್ಲಿ ನಾವು ಪರಿಹಾರ ಮುಂದೆ ನೋಡೋಣ ಅಪಜಯವು ದಾಸರಿಗೆ ಉಂಟೆ ದಾಸರಿಗೆ ಅಪಜಯ ಉಂಟೆ ಅಂತಂದ್ರೆ ಅಯ್ಯೋ ಜಗನ್ನಾಥಿ ಸ್ವಲ್ಪ ಡೌಟ್ ಇತ್ರಿ ಭಗವಂತನ ದಾಸರಿಗೆ ಜಯ ಉಂಟೆ ಅಂತ ಸಂಶಯ ಪಟ್ಟಿದ್ದಾರೆ ಉಂಟೆ ಅಂದರೆ ಇಲ್ಲ ಅಂತ ಅರ್ಥ ಅವರು ಕ್ವಶನ್ ಅಂದ ಕ್ವಶನ್ ಅಲ್ಲದು ಅದು ಆಕ್ಷೇಪ ಆಕ್ಷೇಪ ಅಂದರೆ ಅದಕ್ಕೆ ಅರ್ಥ ಏನಂದ್ರೆ ನೆಗೆಟಿವ್ ಉಂಟೆ ಅಂದರೆ ಇಲ್ಲ ಅಂತದಕ್ಕೆ ಅರ್ಥ ಹೊರತು ಸಂಶಯ ಉಂಟೆ ಅಂತ ಸಂಶಯದ ಬಗ್ಗೆ ಅಲ್ಲ ಅದ್ರಲ್ಲಿ ಪರಾಜಯ ಇಲ್ಲವೇ ಇಲ್ಲ ಅಂತ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ ಇಡೀ ಸಮಾಜವನ್ನು ಆಕ್ಷೇಪ ಮಾಡಿದ್ದುಂಟವರು ಯಾರನ್ನು ಅವರು ಬಿಡಲಿಲ್ಲ ಅವರು ಎಲ್ಲರನ್ನು ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಯಾರ್ಯಾರನ್ನು ಗುರುತಿಸಿದೆ ಸಮಾಜ ಅವರನ್ನೆಲ್ಲರನ್ನೂ ಆಕ್ಷೇಪಿಸಿದ್ದಾರೆ ಆಕ್ಷೇಪಿಸುವ ಭಂಗಿ ಅವರದಲ್ಲ ಅದರ ಹಿನ್ನೆಲೆಯಲ್ಲಿ ಅವರಿಗಿದ್ದ ನೋವು ಅದು ವ್ಯಕ್ತ ಆಗುತ್ತೆ ಸಮಾಜದಲ್ಲಿದ್ದ ಡೊಂಕು ಅದನ್ನು ತಿದ್ದುವುದವರ ಉದ್ದೇಶ ಹಾಗಾಗಿ ಈ ಸರ್ವ ಪ್ರತೀಕ ಸಂಧಿಯನ್ನು ಓದಬೇಕು ಅದು ಎಲ್ಲರನ್ನೂ ಬಡಿದು ಎಬ್ಬಿಸುವಂತಹ ಒಂದು ಸುಸಂಧಿ ಅದು ಅಲ್ಲಿ ಪ್ರಾರಂಭದಲ್ಲಿ ಈ ನವಗ್ರಹಗಳನ್ನು ತೆಗೊಂಡಿದ್ದಾರೆ ಅವ್ರು ಹೇಳ್ತಾರೆ ಶೀಧನ ಅಂಗ್ರಿ ಸರೋಜ ಯುಗಳ ಏಕಾದಶ ಸ್ಥಾನಗಳಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಈ ಆದಿತ್ಯರ ಪೀಡೆ ಅಂತ ಕೆಲವರು ಹೇಳೋರು ನವಗ್ರಹ ಪೀಡೆ ಸಹಜವಾಗಿ ಹೇಳುತ್ತಾರೆ ಏನ್ ಕಷ್ಟ ಬಂತು ಅಂದ್ರೆ ಕೇಳ್ತಾರೆ ಏನ್ ಕೇಳುತ್ತಾರೆ ಶನಿಯಲ್ಲಿದ್ದಾನೆ ಅಂತ ಕೇಳ್ತಾರೆ ಪ್ರಾಯಶಃ ಶನಿ ಇರ್ತಾನೆ ಜಾತಕದಲ್ಲಿ ಶನಿ ಇಲ್ಲದೆ ಜಾತಕ ಏನಿಲ್ಲ ಇದ್ರೆ ಅದು ಜಾತಕ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಯಾರೋ ಒಬ್ರು ಹೇಳಿದ ಜಾತಕದಲ್ಲಿ ಶನಿಯೇ ಇಲ್ಲರಿ ಅಂತ ಶನಿ ಇಲ್ಲಾಂದ್ರೆ ಶನಿ ಇಲ್ಲ ಅಂತ ಅದರ ಅರ್ಥ ಅಲ್ಲ ಅದನ್ನು ಜ್ಯೋತಿಷ್ಕರು ಮರೆತು ಬಿಟ್ಟಿದ್ದಾರೆ ಅಂತ ಅರ್ಥ ಅಷ್ಟೇ ಆಕೆ ಶನಿ ಎಲ್ಲೇ ಒಂದ್ ಇರ್ತಾನೆ ಎಲ್ಲೇ ಒಂದ್ ಇದ್ದು ಏನೋ ಮಾಡ್ತಾನೆ ನಾವೇನು ತಿಳ್ಕೊಂಡಿದ್ದೇವೆ ಅಯ್ಯೋ ಶನಿಯ ಉಪದ್ರ ನಿಮಗೆ ಶನಿ ನಿಮಗೆ ಉಪದ್ರ ಕೊಡ್ತಾ ಇದ್ದಾನೆ ಎಷ್ಟು ವರ್ಷ ರೀ ಏಳುವರೆ ವರ್ಷ ನಾವು ನೀನು ನೋಡಿದ್ದೇವೆ ಶನಿಯ ಕಾಟ ಓ ಏಳುವರೆ ವರ್ಷ ಕಾಟ ಶನಿ ಇದ್ದು ಅಯ್ಯೋ ಏಳುವರೆ ವರ್ಷ ಹಾಗೆ ಏಳುವರೆ ವರ್ಷ ಆದ ಮೇಲೆ ಕರೆಕ್ಟಾ ಚೆನ್ನಾಗಿರ್ತದೆ ಅಂದ್ರೆ ಜ್ಯೋತಿಷ್ಕರು ಏಳುವರೆ ವರ್ಷ ಬಚಾವು ಮತ್ತೆ ಎಂಟ್ ಏಳುವರೆ ವರ್ಷದ ಮೇಲೆ ಸಮಾಧಾನ ಹೇಳದ್ರಿ ಹಾಗೆ ಮತ್ತೊಂದು ಗ್ರಹ ತಯಾರಾಗಿರ್ತಾನೆ ಅಂತೂ ನಮಗೆ ಗ್ರಹಚಾರ ಅಂತ ಹೇಳುದು ಈ ಗ್ರಹಚಾರ ಅಂತ ನಾವು ಕೆಟ್ಟ ರೀತಿಯಲ್ಲಿ ಶಬ್ದವನ್ನು ಬಳಸ್ತೇವೆ ಅದೇನ್ರಿ ನನ್ನ ಗ್ರಾಚಾರ ಅಂದ್ರೆ ಉಪದ್ರವ ಅಂತ ಅರ್ಥದಲ್ಲಿ ನಾವು ಬಳಸುವ ಶಬ್ದ ಅದು ಅಲ್ಲ ಗ್ರಹಚಾರ ಅಂದ್ರೆ ಗ್ರಹಗಳ ಸಂಚಾರ ಅಂತ ಅರ್ಥ ಗ್ರಹಗಳು ತಿರುಗಾಡ್ತಾ ಇರ್ತಾರೆ ಈ ಖಗೋಲದಲ್ಲಿ ಆಕಾಶದಲ್ಲಿ ಗ್ರಹಗಳು ಸಂಚಾರ ಮಾಡ್ತಾ ಇರ್ತಾರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ನಮಗೆ ಕಾಟ ಕೊಡದೇ ಈ ಬರೀ ಬರೀ ಮೇಲೆ ತಿರುಗಾಡ್ಲಿಕ್ಕೆ ಆಗುವುದಿಲ್ಲ ಎಷ್ಟು ಜೀವರಾಶಿಗಳು ಇರ್ತಾರೆ ಅವರಿಗೆಲ್ಲ ಕಾಟ ಕೊಡ್ಲಿಕ್ಕೆ ಇರುವವರು ಅವರು ನವಗ್ರಹರು ಛೇ ಹಾಗಲ್ಲ ಒಂದು ಮಾತು ನಾವು ನೆನಪಿಟ್ಟುಕೊಳ್ಳಬೇಕು ಎಲ್ಲದಕ್ಕೂ ನಾನೇ ಕಾರಣ ಹೊರತು ಇನ್ನೊಬ್ರು ಕಾರಣ ಅಲ್ಲ ಭಾಗವತ ಅಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ ಆ ಭಿಕ್ಷು ಗೀತೆ ಅಂತಿದೆ ಆ ಭಿಕ್ಷು ಗೀತೆಯಲ್ಲಿ ಪಾಪ ಭಿಕ್ಷು ಅವನು ಏನು ಏನಿಲ್ಲ ಜೀವನಕ್ಕೆ ಏನಿಲ್ಲ ಅವನಿಗೆ ಮದುವೆ ಮಾಡಿದ್ದಾರೆ ಹೆಂಡತಿ ಅಂತೂ ಅಂತವಳೇ ಅವನಿಗೆ ಭಾರಿ ವೈರಾಗ್ಯ ಸಂಪಾದನಾಗಿ ಬಿಟ್ಟಿದ್ದಾನೆ ಅವ ಏನ್ ಹೇಳ್ತಾನಂದ್ರೆ ಯಾರನ್ನೂ ಬೈಯುವುದಿಲ್ಲ ಅವ ಏನು ಮನಸ್ಸು ಕಾರಣವಲ್ಲ ಯಾರೂ ಕಾರಣ ಅಲ್ಲ ಮತ್ತೇನು ಕಾರಣ ನನಗೆ ಅಂತಂದ್ರೆ ಸ್ವಾಮಿ ನೀನೇ ಕಾರಣ ಅಂತ ಹೇಳ್ತಾನೆ ನೀನೇ ಕಾರಣ ಅಂದ್ರೆ ನೀನು ಕಾರಣ ಅಲ್ಲ ನೀನು ಮಾಡಿಸಿದ ಕರ್ಮ ನನಗೆ ಕಾರಣ ನೀನು ಮಾಡಿಸಿದ ಕರ್ಮ ಅಲ್ಲ ಅದು ನನ್ನ ಸ್ವಭಾವಕ್ಕನುಗುಣವಾಗಿ ಮಾಡಿದ ಕರ್ಮ ಅಂದ್ರೆ ನಾನೇ ಅದಕ್ಕೆ ಕಾರಣ ಅಂತ ಅವನು ಭಿಕ್ಷು ಹೇಳುವಂತದ್ದು ಆದ್ರಿಂದ ನಮ್ಮ ನಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅದು ಇನ್ನೊಂದ್ರನ್ನು ಹೊಣೆಗಾರರು ಅಂತ ಮಾಡಬೇಡಿ ಆದಿತ್ಯ ನವಗ್ರಹಗಳು ಅದು ಗ್ರಹಚಾರ ಅಂತ ಕೆಟ್ಟ ಅರ್ಥದಲ್ಲಿ ಬಳಸಬೇಡಿ ಆದಿತ್ಯಾದಿ ನವಗ್ರಹಗಳು ಒಳ್ಳೆಯವರು ದೇವತೆಗಳು ಭಾರೀ ಒಳ್ಳೆಯವರು ಅವನ ಮತ್ತೆ ಶನಿ ಮೊನ್ನೆ ಒಬ್ರು ನನಗೆ ಸಿಕ್ಕಿದ್ರು ಪಾಪ ಇಲ್ಲಿ ಅಡ್ವೊಕೇಟ್ ಅವರು ವಕೀಲರು ಅವರು ಅವರು ಕೇಳಿದ್ರು ಇದು ಶನಿ ಒಳ್ಳೆಯವನ ಸೂರ್ಯ ಒಳ್ಳೆಯವನ ಅಂತ ನಾನು ಕೇಳಿದೆ ನಿಮಗೆ ಇಷ್ಟವಾದ ಸ್ವೀಟ್ ಯಾವುದು ಅಂತ ಕೇಳಿದೆ ಅವರು ಹೇಳಿದ್ರು ನನಗೆ ಎಲ್ಲ ಸ್ವೀಟು ಇಷ್ಟ ಅಂತ ನಾನು ಹೇಳಿದೆ ನನಗೆ ಎಲ್ಲ ಗ್ರಹಗಳು ನನಗೆ ಇಷ್ಟ ಅಂತ ಹೇಳಿದೆ ಯಾಕಂದ್ರೆ ಎಲ್ಲರೂ ಒಳ್ಳೆಯವರೇ ಶನಿ ಒಳ್ಳೆಯವನ ಸೂರ್ಯ ಒಳ್ಳೆಯವನೋ ಅಂದರೆ ಎಲ್ಲರೂ ಸ್ವೀಟೇ ಅಲ್ಲರಿ ಮತ್ತೆ ಶನಿ ಮತ್ತೆ ಕಾಟ ಕೊಡ್ಬಾವ ಅಲ್ಲ ಇಮ್ಮೆ ಶನಿ ಕಾಟಕವ ಅಲ್ಲರಿ ಶನಿ ಒಳ್ಳೆಯವ ಶನಿ ಒಳ್ಳೆಯವ ಅದು ಯಾಕೆ ನೋಡಿ ನೀವು ಆಲೋಚನೆ ಮಾಡಿ ಈಗ ಹೊಟ್ಟೆ ನೋವು ಅಂತ ಹೇಳ್ತೇವೆ ದೇವರು ಹೊಟ್ಟೆ ನೋವು ಕೊಟ್ಟ ಅಂತ ನೀವು ಬೈಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು ಯಾಕೆಂದ್ರೆ ಹೊಟ್ಟೆ ನೋವು ಬಂತು ಅಂದರೆ ಅದು ಇಂಡಿಕೇಶನ್ ಅದು ಏನು ಸೂಚನೆ ಕೊಡುತ್ತೆ ಹೊಟ್ಟೆ ನೋವು ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರು ಪರೀಕ್ಷೆ ಮಾಡ್ತಾರೆ ಹೇಳ್ತಾರೆ ಸ್ಟೋನ್ ಇದೆ ಏನಿದೆ ಹೇಳ್ತಾರೆ ಹಾಗೆ ನಮ್ಮ ಮುಗಿತು. ಮುಗಿಯಿತು ಒಂದು ವೇಳೆ ನಿಮಗೆ ನೋವಾಗಲಿಲ್ಲ ಅಂತ ಇಟ್ಟುಕೊಳ್ಳಿ ಆವಾಗ ಅಲ್ಲಿದ್ದದ್ದು ಸ್ಟೋನು ನಿಮಗೆ ತೊಂದರೆ ಕೊಟ್ಟು ಇಡೀ ಆರೋಗ್ಯನೇ ಕೆಡುವ ಸಂದರ್ಭ ಇತ್ತಲ್ಲ ಆ ನೋವು ಒಳ್ಳೆಯದ ಕೆಟ್ಟದ ಅದು ನಿಮಗೆ ಏನೋ ತೊಂದರೆ ಆಗಿದೆ ಶರೀರದಲ್ಲಿ ಅಥವಾ ದೇವರು ತೋರಿಸುವ ಕ್ರಮ ಹೇಗೆ ಬಂದು ಹೇಳೋದಿಲ್ಲ ಹೊಟ್ಟೆ ನೋವು ಹಾರ್ಟ್ ಸ್ವಲ್ಪ ಬೆವರು ಜಾಸ್ತಿ ಆಯಿತು ದೋಷ ಅಲ್ಲ ಬೆವರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಈಸಿಜಿ ಮಾಡಿಸಿಕೊಳ್ಳಿ ಇಂಥ ಇದರ ಅರ್ಥ ಅಲ್ಲ ಅಂದರೆ ದೇವರು ಮಾಡಿದ ಅನುಗ್ರಹ ಹೊರತು ಇದು ಕೆಟ್ಟದಲ್ಲ ಹೇಗೆ ಹಾಗೆ ಗ್ರಹಗಳು ಭಗವಂತ ಕಳಿಸಿಕೊಟ್ಟ ಇಂಡಿಕೇಟರ್ಸ್ ಅವಳು ಅವರು ಸೂಚನೆ ಮಾಡ್ತಾರೆ ಗ್ರಹಗಳು ಏನ್ ಸೂಚನೆ ಮಾಡ್ತಾರೆ ನೋಡು ನಿನ್ನೊಂದು ಒಳ್ಳೆಯ ಕರ್ಮ ಫಲ ಕೊಡತಕ್ಕಂತಹ ಸಂದರ್ಭ ಈಗ ಏನ್ರಿ ಅವರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಈಗ ಗುರು ಚೆನ್ನಾಗಿದ್ದಾನೆ ಅಂದ್ರೆ ಏನು ಒಳ್ಳೆಯ ಕರ್ಮ ಫಲ ಕೊಡಲಿಕ್ಕೆ ಪ್ರಾರಂಭ ಈಗ ಅಂತ ಅದರ ಅರ್ಥ ಈಗ ಸಾಡೆ ನೋಡಿ ಈಗ ನಿಮ್ಮ ಕೆಟ್ಟ ಕರ್ಮ ಈಗ ಫಲಕೊಡ್ಲಿಕ್ಕೆ ಪ್ರಾರಂಭ ಶನಿ ಹೇಳ್ತಾನೆ ನಮ್ಮ ಜಾತಕದಲ್ಲಿ ಬಂದು ನಮ್ಮ ಜನ್ಮರಾಶಿಯ ಅಹಿಂದೆ ಮುಂದೆ ಬಂದು ನಿಂತು ಹೇಳ್ತಾನೆ ನೋಡು ಏಳುವರೆ ವರ್ಷ ನಿನಗೆ ಈಗ ಕರ್ಮ ಅದು ಫಲಕೊಡ್ಲಿಕ್ಕಿದೆ ಆದ್ರಿಂದ ಸ್ವಲ್ಪ ಜಾಗೃತೆ ಮಾಡು ಏನ್ ಜಾಗೃತೆ ಮಾಡು ಫಲ ಬಂದೇ ಬರುತ್ತೆ ಜಾಗೃತೆ ಮಾಡುವುದೇನು ಉಪಮರ್ದಂಚ ಸ್ವಲ್ಪ ಕಡಿಮೆ ಆಗುತ್ತೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಬರುತ್ತೆ ನಮಗೆ ನಾವು ದೇವರ ಪೂಜೆ ಆರಾಧನೆ ಮಾಡಿದರೆ ಅದು ಎಷ್ಟು ನೋವು ಬರಬೇಕೋ ಪರ್ಸೆಂಟೇಜ್ ಸ್ವಲ್ಪ ಅದನ್ನು ಕಡಿಮೆ ನಮ್ದೊಂದು ತುಂಬ ಬಿಲ್ ಆಗಿದೆ ಆಸ್ಪತ್ರೆಯಲ್ಲಿ ಇಟ್ಟುಕೊಡಿ ಅವರು ಒಂದು ಲಕ್ಷ ರೂಪಾಯಿ ಹಾಕಿದ್ದಾರೆ ನಾವು ದಮ್ಮಯ್ಯ ಏನಾದರೂ ಸ್ವಲ್ಪ ಕನ್ಸೆಷನ್ ಕೊಡಿ ರಗಳೇ ಹೋಗಲಿ ಅಂತ ಐವತ್ತು ಸಾವಿರ ಕನ್ಸೆಷನ್ ಹೊರತು ಫ್ರೀ ಮಾಡುವುದಿಲ್ಲ ಅವರು ಅದು ಸ್ವಲ್ಪ ಕಡಿಮೆ ಒಂದು ಹತ್ತು ಸಾವಿರನ ಕಡಿಮೆ ಮಾಡ್ತಾರೆ ಇನ್ನೂ ದಾಕ್ಷಿಣ್ಯ ಬಂತಂದರೆ ಅರ್ಧ ಭಾಷೆ ಕಡಿಮೆ ಮಾಡ್ತಾರೆ ಇದು ಕ್ರಮ ಉಪಮರ್ದಂಚ ನಮ್ಮ ದೇವರು ಹಾಗೆ ಮಾಡ್ತಾರೆ ಕರ್ಮವನ್ನು ಪೂರ್ತಿಯಾಗಿ ಫಲ ಕೊಡದೆ ನಿಷ್ಫಲ ಮಾಡಲಿಕ್ಕೆ ಬಿಡೋಲ್ಲ ಏನು ಮಾಡಬಹುದು ಅಂತಂದ್ರೆ ಕರ್ಮದ ಫಲ ಎಷ್ಟು ಸಿಗಬೇಕೋ ಅಷ್ಟು ಕಡಿಮೆ ಒಂದು ಮಾತು ನಮ್ಮ ಸ್ವಾಮಿಗಳು ಹೇಳಿದ್ದನ್ನು ನಿಮ್ಮ ಮುಂದೆ ನಾನು ಕೇಳಬೇಕು ರಾಯರ ಸನ್ನಿಧಾನ ನಾವು ಶ್ರಾವಣ ಮಾಸ ಇದು ಹತ್ತಿರಕ್ಕೆ ಬಂದಿದ್ದೇವೆ ಇದು ರಾಯರ ಚಿಂತನೆಯ ಕ್ರಮ ನಾವು ಸ್ವಲ್ಪ ಮಾಡಬೇಕಾದ್ದು ನಾವು ರಾಯರ ಗುಡಿಗೆ ಬರ್ತೇವೆ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೇವೆ ರಾಯರಿಗೆ ಸುತ್ತು ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೇವೆ ರಾಯರನ್ನು ನಿವೇದಿಸಿಕೊಳ್ತೇವೆ ನಾವು ರಾಯರೇ ಸ್ವಲ್ಪ ಕಷ್ಟ ಪರಿಹಾರ ಮಾಡಿ ಸ್ವಲ್ಪ ಸಮಸ್ಯೆ ಪರಿಹಾರ ಮಾಡಿ ಪರಿಹಾರ ಆಗುವುದಿಲ್ಲ ನಮ್ಮ ಸಮಸ್ಯೆ ಬಹಿಷ್ಕಾರ ರಾಯರಿಗೆ ಬೈತೇವೆ ನಾವು ರಾಯರು ಏನು ಮಾಡಲಿಲ್ಲ ನಮಗೆ ರಾಯರು ರಾಯರೇ ಶಾಸ್ತ್ರದಲ್ಲಿ ಹೇಳ್ತಾರೆ ಅದನ್ನು ನಮ್ಮ ಸ್ವಾಮಿಗಳು ಯಾವತ್ತೂ ಹೇಳ್ತಾ ಇದ್ರು ಏನು ಶಾಸ್ತ್ರದ ಕ್ರಮ ಅಂತಂದರೆ ನಾಸತೋ ವಿದ್ಯತೆಯೇ ಭಾವ ನಾವೇನು ಮಾಡಿದ್ದೇವೆ ಅದನ್ನೇ ನಾವು ಉಣ್ತೇವೆ ಹೊರತು ನಾವು ಅಡಿಗೆ ಮಾಡದೆ ಅದು ಕೈ ಗರಗರಗರ ತಿರುಗಿದರೆ ಲಾಡು ಜಿಲೇಬಿ ಎಲ್ಲ ಬರುವುದಿಲ್ಲ ನಾವು ಅಡಿಗೆ ಮಾಡಿದ್ರೆ ನಾವು ಊಟ ಮಾಡಲಿಕ್ಕಾಗತ್ತೆ ನಾವು ಒಳ್ಳೇದನ್ನು ತಿನ್ಬೇಕಾದ್ರೆ ನಾವು ಜನ್ಮಾಂತರದಲ್ಲಿ ಒಳ್ಳೆದು ಮಾಡಿರಬೇಕು ಅದೇ ನಮಗೆ ಫಲ ಕೊಡುವಂತದ್ದು ನಾವು ಕೆಟ್ಟದು ಮಾಡಿದ್ರೆ ಕೆಟ್ಟ ಬಲ ಇದರಲ್ಲಿ ಎಂದೂ ತಿದ್ದುಪಡಿ ಇಲ್ಲವೇ ಇಲ್ಲ ಇದು ಸಾರ್ವಕಾಲಿಕವಾದ ಭಗವಂತನ ನಿಯಮ ಇದು ಅಲ್ರಿ ಅವರಿಗೆ ಸೇವೆ ಮಾಡಿದ್ದಕ್ಕೆ ಫಲ ಬಂತಲ್ವಾ ಹೌದು ಅದ ಹೌದು ಮತ್ತೆ ನಾನು ಸೇವೆ ಮಾಡಿದ್ರೆ ಫಲ ಬರಲಿಲ್ಲಲ್ವಾ ಅದು ಹೌದು ಇದೆಂತದ್ರಿ ಎರಡಕ್ಕಾಗೋದು ಹೇಳ್ತೀರಿ ನೀವು ಹೌದು ಎರಡೂ ಸರಿ ಅದು ಏನು ಗೊತ್ತೋ ನಮ್ಮ ಸ್ವಾಮಿಗಳು ಕೊಡ್ತಿದ್ದ ದೃಷ್ಟಾಂತ ಹೀಗಿದೆ ಅದು ಒಂದು ಮಾವಿನ ಮರ ಕಲ್ಲು ಬೀಸಾಡ್ತಾನೆ ಕಲ್ಲೇ ಕೆಳಗೆ ಬೀಳುತ್ತೆ ಹೊರತು ಒಂದೂ ಮಾವಿನ ಕಾಯಿ ಕೆಳಗೆ ಬೀಳೋದಿಲ್ಲ ಅದು ಇನ್ನೊಂದ್ಸಲ ಕಲ್ಲು ಬೀಸಾಡಿದ ಮಾವಿನ ಹಣ್ಣು ಕೆಳಗೆ ಬಿತ್ತು ಒಂದ್ಸಲ ಬೀಸಾಡಿದಾಗ ಬೀಳ್ಲಿಲ್ಲ ಮತ್ತೊಂದು ಸಲ ಹಣ್ಣು ಕೆಳಗೆ ಬಿತ್ತು ಯಾಕೆ ಬಿತ್ತು ಮೊದಲು ಯಾಕೆ ಬೀಳ್ಲಿಲ್ಲ ಕಲ್ಲು ಬೀಸಾಡಿದಾಗ ಹಣ್ಣು ಬಿತ್ತು ಎನ್ನುವುದು ಸತ್ಯ ಕಲ್ಲು ಬಿಸಾಡಿದಾಗ ಹಣ್ಣು ಬೀಳಲಿಲ್ಲ ಎನ್ನುವುದು ಸತ್ಯ ಎರಡೂ ಸತ್ಯ ಆಗೋದು ಹೇಗೆ ಹೌದಲ್ಲ ನೋಡ್ತೇವೆ ನಾವು ಪ್ರಾಕ್ಟಿಕಲ್ ಇದು ಏನಿದು ಒಮ್ಮೆ ಬಿತ್ತು ಯಾಕೆ ಒಮ್ಮೆ ಯಾಕೆ ಬೀಳಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇಷ್ಟೇ ಇವ ಕಲ್ಲು ಬೀಸಾಡಿದ್ದು ನಿಮಿತ್ತ ಮಾತ್ರ ಬಿದ್ದದ್ದು ಯಾಕೆ ಅದು ಹಣ್ಣು ಹಣ್ಣಾಗಿತ್ತದು ಹಣ್ಣಾಗಲ್ಲಿ ನಿಲ್ಲುವ ಶಕ್ತಿ ಕಳ್ಕೊಂಡಿತ್ತು ಅದು ಕಲ್ಲು ಬೀಸಾಡಿದ್ದಕ್ಕೂ ಅದು ಹಣ್ಣಾದದ್ದಕ್ಕೂ ಅದು ತಾಳ ಮೇಳ ಸರಿ ಅದು ಬಿತ್ತು ಹಾಗಾದರೆ ಬಿದ್ದದ್ದು ಯಾಕೆ ಹಣ್ಣಾದ್ದರಿಂದ ಕಲ್ಲು ಬೀಸಾಡಿದ್ದು ವೆಷ್ಟೋ ಖಂಡಿತ ಅಲ್ಲ ಅದೇ ಕಲ್ಲು ಬೀಸಾಡಿದಾಗ ಅದು ಹಣ್ಣಾಗಿದ್ದರೆ ಅದು ಹೇಗೆ ಬೀಳುತ್ತೋ ಅದು ಹಣ್ಣಾಗದಿದ್ರೆ ಕಲ್ಲು ಬೀಸಾಡಿದ್ರೂ ಹೇಗೆ ಬೀಳುವುದಿಲ್ವೋ ಹಾಗೆ ನಮ್ಮ ಕರ್ಮ ಅದು ಪಕ್ವಾವಸ್ಥೆಗೆ ಬಂದಾಗ ನಾವು ಸೇವೆ ಮಾಡಿದರೆ ಅದು ಹಣ್ಣು ಬೀಳುತ್ತೆ ಅದು ಪಕ್ವ ಆಗಲಿಲ್ಲ ಕರ್ಮ ಅಂತಾದರೆ ಹಣ್ಣು ಕಲ್ಲು ಬೀಸಾಡಿದರೆ ಆಗುವುದಿಲ್ಲ ಅದಕ್ಕೆ ಹೇಳೋದು ನಾವು ರಾಯರ ಸೇವೆ ಮಾಡಿದ್ದೇನೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿ ಏನ್ರಿ ಯಾವಾಗ್ರು ಜಾಸ್ತಿ ಅಂತ ಹೇಳ್ತೀರಿ ಹೌದು ಸ್ವಲ್ಪ ಹಣ್ಣಾಗಬೇಕಾದ್ರೆ ಅದಕ್ಕೆ ಕಾಯಿರಿ ಅಂತ ಅದಕ್ಕೆ ಅರ್ಥ ಹೊರತು ಸೇವೆ ವ್ಯರ್ಥ ಅಂತ ಅದರ ಅರ್ಥ ಅಲ್ಲ ಅದ್ರ ಸೇವೆ ಮಾಡಿದ್ದಕ್ಕೆ ಅದು ಫಲ ಎನ್ನುವುದೂ ಅಲ್ಲ ಅದರದ್ದು ಅದರಿಂದ ಜನ್ಮಾಂತರದ ಕರ್ಮ ಅದು ಪಕ್ವ ಆಗಬೇಕು ಅದ ಮೇಲೆ ಅದು ಫಲ ಕೊಡುವಂತಹದ್ದು ನಮಗೆ ಅದರ ರುಚಿ ಆಗುವಂತಹದ್ದು ಅಂತ ನಮ್ಮ ಸ್ವಾಮಿಗಳು ಅದಕ್ಕೆ ಹೇಳ್ತಿದ್ರು ಈ ಮಾತನ್ನು ನಾವು ನೆನಪಿಸಿಕೊಂಡ್ರೆ ಯಾವುದೇ ಗ್ರಹಗಳು ನಮಗೆ ತೊಂದರೆ ಕೊಡುವುದಲ್ಲ ಭಗವಂತನ ರಾಜ್ಯದಲ್ಲಿ ಭಗವಂತನ ಪರಿವಾರ ಯಾರಿಗೂ ತೊಂದರೆ ಕೊಡುವವರಲ್ಲ ಅದ್ರ ನವಗ್ರಹಗಳು ತೊಂದರೆ ಕೊಡುವುದಿಲ್ಲ ಮತ್ತೆ ಅವರು ಇಂಡಿಕೇಟರ್ ಸೂಚನೆ ಮಾಡುವವರು ಶನಿ ಸೂಚನೆ ಮಾಡ್ತಾನೆ ಏನ್ ಸೂಚನೆ ಮಾಡ್ತಾನೆ ನಿನಗೆ ಈಗ ಪಾಪಕರ್ಮದ ಫಲ ಪಕ್ವ ಆಗಲಿಕ್ಕೆ ಪ್ರಾರಂಭ ಆಗಿದೆ ಮಾಡಬೇಕು ಸೇವೆ ಮಾಡು ವಿಷ್ಣುವಿನ ಸೇವೆ ಮುಖ್ಯಪ್ರಾಣ ದೇವರ ಸೇವೆ ಎಲ್ಲ ಮಾಡು ನೀನು ಅದರಿಂದ ಏನು ಅಂದರೆ ಸ್ವಲ್ಪ ಕೊಂಚ ಕಡಿಮೆ ಏನು ಕಡಿಮೆ ಗೊತ್ತೋ ಅದನ್ನು ಸಹಿಕೊಳ್ಳುವ ಶಕ್ತಿ ನಮಗೆ ಬರುತ್ತೆ ಕೆಲಸ ನೋವು ತಡ್ಕೊಳ್ಳಿಕ್ಕಾಗುವುದಿಲ್ಲ ನಮಗೆ ಇಷ್ಟು ಸೇವೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಸಹದಿಕೊಳ್ಳುವ ಶಕ್ತಿ ನೋಡಿ ಮೊದಲೇ ನಮಗೆ ಹೇಳಿದರೆ ನಾವು ಸ್ವಲ್ಪ ಜಾಗೃತರಾಗಿರ್ತೇವೆ ನೋಡಿ ಇವತ್ತು ರಾತ್ರಿ ಊಟ ಇಲ್ಲ ಹೌದಾ ಹಾಗಾದ್ರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಮಾಡಿಬಿಡೋಣ ಅಂತ ನಾವು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ನಾಳೆ ಏಕಾದಶಿ ಸ್ವಲ್ಪ ದಶಮಿಯ ಸ್ವಲ್ಪ ಹೆಚ್ಚು ತಗೊಂಡು ಕರೆಕ್ಟ್ ಮಾಡಲಿಕ್ಕಾಗುತ್ತೆ ನಾಳೆ ದೈವತ್ತೇ ಖರ್ಚು ಮಾಡಿಬಿಟ್ರೆ ಕರೆಕ್ಟ್ ಆಗಿಬಿಡುತ್ತೆ ಅಂದರೆ ಮೊದಲೇ ನಮ್ಗೆ ಗೊತ್ತಾಯಿತು ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೇವೆ ನಾವು ಮಾನಸಿಕವಾಗಿ ತಯಾರಾದೆವು ಅಂತಂದರೆ ಅಷ್ಟು ಕಷ್ಟ ಆಗೋದಿಲ್ಲ ನೋಡಿ ಅಲ್ಲಿ ಮನೆಗೆ ಹೋಗ್ತೀರಿ ಅಲ್ಲೆಲ್ಲ ಉಪಚಾರ ಎಲ್ಲ ಅಷ್ಟೆಲ್ಲ ಇಲ್ಲ ಅಂತ ಮೊದಲೇ ನಾವು ತಯಾರಾಗಿದ್ದರೆ ಅಲ್ಲಿ ಬರ್ರಿ ಅಂತ ಹೇಳಿದ್ರಿ ಅಯ್ಯೋ ಏನ್ರಿ ಉಪಚಾರ ಭಾರಿ ಭಾರಿ ಬಾರಿ ಉಪಚಾರ ಮಾಡಿದ್ರು ಅಂತ ಹೇಳ್ತೇವೆ ಅವ್ರು ಯಾರು ಹೋದ್ರೂ ಅಷ್ಟೇ ಹೇಳೋದು ಮೊದಲೇ ನಾವು ತಯಾರಾದರೆ ಅದು ಭಾರಿ ಉಪಚಾರವಾಗಿ ಕಾಣಿಸ್ತೀವಿ ಹಾಗೆಯೇ ಮೊದಲೇ ನಮಗೆ ಸೂಚನೆ ಬಂತು ಅಂದರೆ ನಿನಗೆ ಇನ್ನು ಏಳುವರೆ ವರ್ಷ ಕಷ್ಟ ಅಂತ ಮೊದಲೇ ಗೊತ್ತಾಯಿತು ಅಂತಂದ್ರೆ ನಮ್ಮ ಮನಸ್ಸು ಅದಕ್ಕೆ ತಯಾರಾಯ್ತದೆ ತಯಾರಾಯಿತು ಅಂತಂದ್ರೆ ಕಷ್ಟ ಕಷ್ಟ ಅಂತ ಅನಿಸೋದಿಲ್ಲ ನಮಗೆ ಇಷ್ಟು ಅದರ ಗುಟ್ಟದು ಅದು ಎಷ್ಟು ಅನುಭವಿಸಬೇಕು ಅಷ್ಟು ನಾವು ಅನುಭವಿಸಲೇಬೇಕು ಆದ್ದರಿಂದ ಗ್ರಹಗಳನ್ನು ಎಂದೂ ನೀವು ದೂರಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ದೂರಿದ್ರೆ ಇನ್ನಷ್ಟು ಪಾಪ ಪ್ಲಸ್ ಆಯ್ತು ಬರುವ ಜನ್ಮಾಕಿ ಇನ್ನೊಂದು ಆ್ಯಡ್ ಆಯ್ತು ಅಷ್ಟೇ ಹೊರತು ಅದರಿಂದ ಏನು ಮತ್ತೆ ಕಡಿಮೆ ಅಂತೂ ಆಗುವುದಿಲ್ಲ ಅದರಿಂದ ಯಾವ ಗ್ರಹಗಳು ನಮಗೆ ತೊಂದರೆ ಕೊಡುವವರಲ್ಲ ಯಾವ ದೇವರೂ ತೊಂದರೆ ಕೊಡುವವರಲ್ಲ ಗಣಪತಿಯ ಉಪದ್ರ ಅಥವಾ ಸುಬ್ರಹ್ಮಣ್ಯನ ಉಪದ್ರ ಯಾರ ಉಪದ್ರನೋ ದೇವತೆಗಳು ಉಪದ್ರವ ಕೊಡುವವರಲ್ಲ ಉಪದ್ರವ ಕೊಟ್ರೆ ನಮ್ಮಂತವರಷ್ಟೇ ಆದ್ರಿಂದ ದೇವತೆಗಳು ಭಗವಂತನ ಪರಿವಾರದವರು ಅವರು ತೊಂದರೆ ಕೊಡುವವರಲ್ಲ ಆ ಮಾತನ್ನು ಈ ಸರ್ವ ಪ್ರತೀಕ ಸಂಧಿಯಲ್ಲಿ ದಾಸರು ವಿಶ್ಲೇಷಣೆ ಮಾಡ್ತಾ ಶ್ರೀಧನ ಅಂಗ್ರಿ ಸರೋಜ ಯುಗಗಳು ಏಕಾದಶಸ್ಥಾನ ಏಕಾದಶಸ್ಥಾನಾತ್ಮದೊಳಗು ಒಳಗೆ ಇಟ್ಟು ಆಧರಿಸಿ ಸಂತುತಿಸಿ ಏಕಾದಶಸ್ಥಾನ ಅಂತ ಹೇಳ್ತಾರೆ ಇದೊಂದು ಒಳ್ಳೆಯ ಶಬ್ದ ಇದು ಶ್ರೀಧನ ಅಂಗ್ರಿಯ ಶ್ರೀಧ ಅಂದ್ರೆ ಭಗವಂತ ಅವನ ಅಂಗ್ರಿಯನ್ನು ಎಲ್ಲಿ ಇಡಬೇಕು ಏಕಾದಶ ಸ್ಥಾನಾತ್ಮದೊಳು ಹನ್ನೊಂದನೇ ಸ್ಥಾನದಲ್ಲಿ ಇಡಬೇಕು ಅಂತ ಹೇಳ್ತಾರೆ ಏಕಾದಶ ಸ್ಥಾನಾತ್ಮದೊಳು ಹನ್ನೊಂದನೆಯ ಸ್ಥಾನ ಹನ್ನೊಂದನೇ ಸ್ಥಾನ ಯಾವುದು ಹತ್ತಾದ ಮೇಲೆ ಹನ್ನೊಂದು ಹತ್ತು ಗೊತ್ತು ನಮಗೆ ಎಲ್ಲವನ್ನೂ ನಮ್ಮ ಒಳಗೆ ಹತ್ತಿಸುವಂತಹದ್ದು ಹತ್ತು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹತ್ತಾದ ಮೇಲೆ ಹನ್ನೊಂದನೇದ್ದು ಅದು ಮನಸ್ಸು ಅದಕ್ಕೆ ಏಕಾದಶಿ ಅಂತ ಬಂದದ್ದು ಯಾಕೆಂದರೆ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂತಹದು ವೃತ ಏಕಾದಶಿ ಉಪವಾಸ ಮಾಡಿದರೆ ಅದು ಮನಸ್ಸಿಗೆ ಸಂಬಂಧಪಟ್ಟ ವೃತ ಅದು ಮನೋನಿಯಾಮಕ ಅದು ಭಗವಂತನಿಗೆ ಇಷ್ಟ ಆಗತಕ್ಕಂತಹ ವೃತ ಅದಕ್ಕೆ ಏಕಾದಶಿ ಕೆಲವರು ಕೇಳುದುಂಟು ಅದು ಏಕಾದಶಿ ಯಾಕೆ ಮಾಡಬೇಕು ಅದು ಮೊದಲನೇ ದಿನ ಯಾಕೆ ಮಾಡಬಾರದು ಅಲ್ಲ ಅದು ಏಕಾದಶ ಹನ್ನೊಂದನೇ ಮನಸ್ಸಿಗೆ ಸಂಬಂಧಪಟ್ಟ ವೃತ ಅದು ಅದು ದಿನನೇ ಮಾಡಬೇಕಾದ್ದು ಪತಿಪತ್ ದಿತೀಯ ತೃತೀಯ ಯಾವತ್ತೂ ಅಲ್ಲ ಹನ್ನೊಂದನೆಯ ದಿನ ಮಾಡಬೇಕಾದ್ರು ಯಾಕೆಂದ್ರೆ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಮನಸ್ಸನ್ನು ಶುದ್ಧಗೊಳಿಸುವ ಅಂತಃಕರಣವನ್ನು ಶುದ್ಧ ಮಾಡತಕ್ಕಂತಹ ವೃತ ಅದು ಆದ್ರಿಂದ ಅದನ್ನು ಏಕಾದಶಿ ದಿವಸನೇ ಮಾಡಬೇಕು ಆ ದಿವಸನೇ ಪರ್ಫೆಕ್ಟ್ ಆಗಿ ನಾವು ಮಾಡಬೇಕಾದ್ದು ನಮ್ದು ಮನಸ್ಸು ಕೆಡುವುದು ಮನಸ್ಸು ಸರಿಯಾಗುವುದು ಎಲ್ಲ ಈ ಹತ್ತು ಮುಗಿದು ಹನ್ನೊಂದರ ಸಂಧಿಯಲ್ಲಿ ಆಗುವುದು ಕೀಚಕ ದೇಶಾರಕ್ಕೆ ಹೋದವ ಮತ್ತೆ ವಾಪಸ್ ಬಂದದ್ದು ವಿರಾಟ ನಗರಕ್ಕೆ ಪಾಂಡವರು ಅಜ್ಞಾತವಾಸ ಮಾಡುವಾಗ ಹತ್ತು ತಿಂಗಳಲ್ಲ ಅದು ಹನ್ನೊಂದನೇ ತಿಂಗಳಾದಾಗ ಬಂದ ಅಂತ ಹೇಳಿತು ಮಹಾಭಾರತ ಹತ್ತು ತಿಂಗಳು ಹೊರಗಿದ್ದ ಕೀಚಕ ಪಾಂಡವರು ಆರಾಮವಾಗಿದ್ರು ದ್ರೌಪದಿ ದೇವಿಯರು ಸುಖವಾಗಿ ಇದ್ರು ಅವ್ರು ಯಾವತ್ತೂ ಸುಖವಾಗಿ ಇದ್ದಾರೆ ಇದ್ರು ಅಂತ ಏನು ಹೇಳೋದು ಇದ್ರು ಅದೇ ಕೀಚಕ ಬಂದ ಆಗ ವಿರಾಟ್ ಕೋಲಾಹಲ ಪ್ರಾರಂಭ ಆಯಿತು ಕೀಚಕ ಯಾರು ಅನು ಕಾಮ ಕಾಮ ಪ್ರಾರಂಭ ಆಗುದು ಯಾವಾಗ ಹನ್ನೊಂದನೇ ದಿನ ಹನ್ನೊಂದನೇ ತಿಂಗಳು ಸೀತಾದೇವಿಯರಿದ್ದಲ್ಲಿಗೆ ರಾವಣ ಬರ್ತಾನೆ ರಾಮಾಯಣ ಹೇಳಿತು ಸೀತೆ ಒಪ್ಲೇ ಇಲ್ಲ ಮಾತಾಡ್ಲಿಲ್ಲ ಒಂದು ಹುಲ್ಲು ಗದ್ದೆಯನ್ನಿಟ್ಟು ಮಾತಾಡ್ತಾಳೆ ಆವಾಗ ರಾಮಾಯಣ ಹೇಳ್ತದೆ ರಾವಣ ಹೇಳ್ತಾನೆ ನನಗಿನ್ ಎರಡೇ ತಿಂಗಳು ಉಳುದದ್ದು ಅಷ್ಟೊಳಗೆ ಒಪ್ಪಿಗೆ ಕೊಟ್ಟರೆ ಆಯ್ತು ಇಳಿದಿದ್ರೆ ಖಂಡ ಮೇಸೂದಾಹ ನನ್ನ ಅಡಿಗೆಗಳು ತುಂಡು ತುಂಡು ತುಂಡು ಮಾಡಿ ಅಡಿಗೆಗೆ ಹಾಕಿ ನಾನ್ವೆಜ್ ಮಾಡಿ ನನಗೆ ಹಾಕ್ತಾರೆ ಅಂತ ಅಲ್ಲಿ ಎರಡು ತಿಂಗಳು ಉಳಿದದ್ದು ಅಂದರೆ ಒಂದು ವರ್ಷ ಇದ್ದದ್ದಲ್ಲಿ ಹತ್ತು ತಿಂಗಳಾಗಿತ್ತು ಹತ್ತನೇ ತಿಂಗಳು ಮುಗಿದಾಗ ರಾವಣನಿಗೆ ಕಾಮ ಇನ್ನಷ್ಟು ಪೀಡೆ ಬಂದದ್ದು ಹನ್ನೊಂದು ಅನ್ನುವುದು ಮನಸ್ಸಿನ ವಿಕಾರಕ್ಕೆ ಸಂಬಂಧಪಟ್ಟದ್ದು ಹನ್ನೊಂದನೇ ದಿನ ಆದ್ರಿಂದಲೇ ನೋಡಿ ಹುಣ್ಣಿಮೆ ಅಮಾವಾಸೆ ಈ ತಲೆ ಹುಚ್ಚರಿರ್ತಾರೆ ನೋಡಿ ಅವರಿಗೆ ಅಮಾವಾಸ್ಯ ಬಂತು ರೀ ಹುಣ್ಣಿಮೆ ಎದುರು ಬಂತು ಅಂತ ಅತಿಥಿಯಿಂದ ನಾವು ಮಾಡಬಹುದು ಅಂದ್ರೆ ಹುಚ್ಚು ಜಾಸ್ತಿ ಅಂದ್ರೆ ಏನು ತಮಾಸೆನಾ ಹುಣ್ಣಿಮೆನಾ ನಾ ತೀರ್ಮಾನ ಮಾಡ್ಬೋದು ಅಂದ್ರೆ ಆಚೆ ಹತ್ತಿರ ಆಯಿತು ಅಂತ ಆದಾಗ ಅಂದ್ರೆ ಹನ್ನೊಂದನೇ ದಿವಸ ಪ್ರಾರಂಭ ಆಗುತ್ತೆ ತಲೆ ಕೆಡ್ಲಿಕ್ಕೆ ಅವರಿಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಆಯಿತು ಅಂದ್ರೆ ಪೂರ್ತಿ ಹುಚ್ಚಿ ಇರ್ತದೆ ಅದಕ್ಕೆ ಹನ್ನೊಂದನೇ ದಿವಸನೇ ಮೆಂಟಲ್ ಅಂದ್ರೆ ಮನಸ್ಸಿಗೆ ನಾವು ಶುದ್ಧೀಕರಣ ಮಾಡಬೇಕು ಅದಕ್ಕೆ ಅಶುದ್ಧವಾದ ಯಾವುದರ ಸಂಪರ್ಕನೂ ಆಗಬಾರದು ಅದಕ್ಕೆ ಮನಸ್ಸನ್ನು ಪ್ಯೂರಿಫೈ ಮಾಡಲಿಕ್ಕೆ ಸ್ವಚ್ಛ ಮಾಡಲಿಕ್ಕೋಸ್ಕರ ಹನ್ನೊಂದನೇ ದಿವಸ ಉಪವಾಸ ಮಾಡಿ ನಮ್ಮವರು ಉಪವಾಸ ಕೂತರು ಉಪವಾಸ ಕೂತು ಇನ್ನೂ ದ್ವಾದಶಿ ಬರಲಿಲ್ಲ ಇನ್ನೂ ದ್ವಾದಶಿ ಬರಲಿಲ್ಲ ಇನ್ನೂ ದ್ವಾದಶಿ ಮತ್ತೆ ಪದವರೆ ಉಪವಾಸ ಜಾಗರಣ ಅಂತ ಅದಕ್ಕೆ ಬಂದದ್ದು ಏನು ವಿಭಾಗ ಮಾಡಿಕೊಂಡ್ರು ಆ ಉಪವಾಸ ರಾತ್ರಿಯ ಮೇಲೆ ಜಾಗರಣೆ ಅಂತ ಅರ್ಥ ಆಯ್ತಲ್ಲ ಇನ್ನೇನು ಹೇಳಬೇಕಾಗಿಲ್ಲ ಅಂದ್ರೆ ರಾತ್ರಿ ಉಪವಾಸ ಅಂದ್ರೆ ಮಲಗುದು ರಾತ್ರಿಯ ಮೇಲೆ ಜಾಗರಣೆ ಅಂದ್ರೆ ಪಲಾರ ಮಾಡುದು ಹೀಗೆ ಉಪವಾಸ ಜಾಗರಣೆ ಅಂತ ಉಪವಾಸ ಮಾಡುವಾಗ ಜಾಗರಣೆ ಇಲ್ಲ ಜಾಗರಣೆ ಮಾಡುವಾಗ ಉಪವಾಸ ಇಲ್ಲ ಅಂದ್ರೆ ಮಾನಸಿಕವಾಗಿ ನಾವು ಬೆಳೆಯಬೇಕಾದ್ದು ಅದಕ್ಕೆ ಎರಡನ್ನೂ ಒಟ್ಟೊಟ್ಟಿಗೆ ಹೇಳಿದ್ದು ಉಪವಾಸ ಜಾಗರಣ ಅಂತ ಜಾಗರಣೆ ಅಂದ್ರೆ ಜಾಗಕ್ಕೆ ರಣ ನಮ್ಮ ಸ್ವಾಮಿ ಇಲ್ಲಿ ಬರಲಿಕ್ಕೆ ಬೇಕಾಗಿರತಕ್ಕಂತಹ ತಯಾರಿಕೆ ಅದು ಅದರಿಂದ ಏಕಾದಶ ಸ್ಥಾನಾತ್ಮದಳು ಹನ್ನೊಂದನೆಯ ಸ್ಥಾನ ಆತ್ಮ ಮನಸ್ಸು ಅದರ ನಮ್ಮ ದೇವರಿದ್ದಾರೆ ಅಂತ ಯಾರು ಚಿಂತನೆ ಮಾಡತಾನೆ ಅಂತವರಿಗೆ ದಾಸರು ಹೇಳ್ತಾರೆ ಶ್ರೀಧನ ಅಂಗ್ರಿ ಸರೋಜ ಯುಗಳ ಏಕಾದಶ ಸ್ಥಾನ ಆತ್ಮದೊಳಗೆ ಇಟ್ಟು ಆ ದರದಿ ಸಂತುತಿಸಿ ಸಂತುತಿಸಿ ಅಂತ ಅರ್ಥ ತುತಿಸುವುದು ಅಂದ್ರೆ ಸ್ತುತಿಸುವುದು ಯಾರು ಸ್ತೋತ್ರ ಮಾಡ್ತಾರೆ ಸಿಗ್ಗುವುದು ಸ್ತೋತ್ರ ಮಾಡಿ ಆ ಭಗವಂತನ ಬಗ್ಗೆ ಕೇಳುವಾಗ ಮೈ ರೋಮಾಂಚನಾಗಿ ಕುಣಿದು ಕುಪ್ಪಳಿಸ್ತಾರೆ ಹೇಳ್ತಾರೆ ಈ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತಾ ಹೇಳ್ತಾರೆ ಈ ದೇವತೆಗಳು ನವಗ್ರಹ ಇರಬಹುದು ಆದಿತ್ತೇಯರು ಆದಿತ್ಯೇಯರು ಅಂದ್ರೆ ಆದಿತ್ಯಯ ಮಕ್ಕಳು ದೇವತೆಗಳು ಅಂತ ಅರ್ಥ ಆದಿತೇಯರು ಸಂತತಾ ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತಾ ಅಂತ ಹೇಳ್ತಾರೆ ಕಾದುಕೊಂಡು ಇಹರು ಎಲ್ಲ ದೇವತೆಗಳು ನವಗ್ರಹಗಳು ಎಲ್ಲರೂ ಕೂಡ ಅವನಿಗೆ ಅನುಗ್ರಹ ಮಾಡ್ತಾರೆ ಅವನಿಗೆ ತೊಂದರೆ ಕೊಡುವುದಿಲ್ಲ ಈ ಮಾತು ನಮ್ಗೆ ನೆನಪಿಸ್ತಾರೆ ಅದಕ್ಕೆ ಹೇಳ್ತಾರಲ್ಲ ನಮಗೆ ಗೋವಿಂದ ಏಕಾದಶದಲ್ಲಿರಲು ಅಂತ ಹೇಳ್ತಾರೆ ಒಂದು ದಾಸರು ಈ ಬೇರೆ ಬೇರೆ ಗ್ರಹಗಳು ಎಲ್ಲಿದ್ರೇನು ನಮ್ಮ ಸ್ವಾಮಿ ಏಕಾದಶ ಸ್ಥಾನ ಗ್ರಹಗಳು ಏಕಾದಶ ಸ್ಥಾನದಲ್ಲಿದ್ದರೆ ಭಾರಿ ಒಳ್ಳೇದು ಅಂತ ಹೇಳ್ತಾರೆ ಗ್ರಹಗಳು ಏಕಾದಶ ಸ್ಥಾನದಲ್ಲಿ ಅಲ್ಲ ಗೋವಿಂದ ಏಕಾದಶ ಸ್ಥಾನದಲ್ಲಿರಲು ಅಂತ ಅದಕ್ಕೆ ಅರ್ಥ ಅದಕ್ಕೆ ಜಗನ್ನಾಥರು ಇಲ್ಲಿ ವ್ಯಾಖ್ಯಾನ ಬರೀತಾರೆ ಆ ಭಗವಂತ ಏಕಾದಶ ಸ್ಥಾನದಲ್ಲಿ ಇರುವುದಂದ್ರೆ ಏನು ನಮ್ಮ ಕುಂಡಲಿ ಬರದು ಅದ್ರಲ್ಲಿ ಹನ್ನೊಂದನೇ ಇದರಲ್ಲಿ ಗೋವಿಂದ ಅಂತ ಬರೆಯುವುದಲ್ಲ ಮತ್ತೆಲ್ಲಿ ಬರೀಬೇಕು ಹನ್ನೊಂದನೇ ಸ್ಥಾನದಲ್ಲಿ ಅಂದರೆ ನಮ್ಮ ಪಿಂಡಾಂಡದಲ್ಲಿ ಮನಸ್ಸಿನಲ್ಲಿ ಏಕಾದಶ ಸ್ಥಾನದ ಮನಸ್ಸಿನಲ್ಲಿ ಗೋವಿಂದನ ಅಂಗರಿಯನ್ನು ಇಟ್ಟು ನಾವು ಭಜಿಸಿದರೆ ಯಾವ ನವಗ್ರಹಗಳು ಯಾವ ದೇವತೆಗಳು ಯಾರು ನಮಗೆ ಪ್ರತಿಕೂಲರಾಗದೆ ಅನುಕೂಲರಾಗಿ ನಮ್ಮಿಂದ ಬೇಕಾಗಿರತಕ್ಕಂತಹ ಸಾಧನೆಯನ್ನು ನಮ್ಮಿಂದ ಮಾಡುತ್ತಾರೆ ಯಾಕೆಂದ್ರೆ ಕಾರಣ ಹೇಳ್ತಾರೆ ಒಂದಾಗಿ ಈಶನ ಆಜ್ಞೆಯಲ್ಲಿ ಎಲ್ಲ ಒಂದಾಗ್ತಾರೆ ಭಗವಂತನ ಆಜ್ಞೆಯ ಪ್ರಕಾರ ಎಲ್ಲವನ್ನೂ ಚೆನ್ನಾಗಿ ನಡೆಸ್ತಾರೆ ಸಾಧನೆಯನ್ನು ನಡೆಸ್ತಾರೆ ಅಷ್ಟೆಲ್ಲ ಹೇಳ್ತಾ ಕೊನೆಗೊಂದು ಮಾತು ಹೇಳ್ತಾರೆ ಮೇದಿನಿಯ ಮೇಲುಳ್ಳ ಗೋಷ್ಪಾದ ಉದಕಗಳೆಲ್ಲ ಅಮಲತೀರ್ಥಗಳು ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲತೀರ್ಥವು ದಾಸರು ಹೇಳ್ತಾರೆ ಭೂಮಿಯಲ್ಲಿ ಎಷ್ಟು ಚೂರು ನೀರಿತ್ತು ಗೋಷ್ಪಾದೋದಕ ಅಂತ ಹೇಳ್ತಾರೆ ನಾವು ತೀರ್ಥ ಅಂತಾಗ್ಬೇಕಾಗಿದ್ರೆ ಗಂಗೆ ಕೃಷ್ಣೆ ಗೋದಾವರಿ ಅಂತ ಅಷ್ಟು ದೂರ ಹೋಗ್ತೇವೆ ಅಷ್ಟೆಲ್ಲ ಹೋಗಬೇಡಿ ಗೋಷ್ಪಾದೋದಕ ಗೋ ಪಾದ ಜಾಗದಲ್ಲಿ ಒಂದು ಹೊಂಡ ಇತ್ತು ನೀರು ಬಿತ್ತು ಅಮರತೀರ್ಥ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ ಗೋಷ್ಪಾದೋದಕಗಳು ಅಮರತೀರ್ಥವು ಪಾದಪ ಅದ್ರಿ ದರಾ ಸುಕ್ಷೇತ್ರ ಎಲ್ಲ ವೃಕ್ಷ ಇರತಕ್ಕಂತಹ ಜಾಗ ಅದೆಲ್ಲ ಏನು ಒಂದು ಮರ ಅದೇ ಹಿಮೋತ್ ಪರ್ವತ ಅಂತ ಚಿಂತನೆ ಮಾಡಿ ಅದೇ ಮೇರು ಪರ್ವತ ಅಂತ ಚಿಂತನೆ ಮಾಡಿ ಅದು ಸುಕ್ಷೇತ್ರ ಅದು ಅಂತ ಹೀಗೆ ಜೀವಗಣ ಶ್ರೀಧನ ಪ್ರತಿಮೆಗಳು ದೇವರ ಪ್ರತಿಮೆ ಅಂದರೆ ಪಂಚಲೋಹದ್ದೇ ಆಗಬೇಕಾಗಿಲ್ಲ ದೇವತೆಗಳೇ ಆಗಬೇಕಾಗಿಲ್ಲ ಎಲ್ಲ ಜೀವರಾಶಿಗಳು ಭಗವಂತನ ಪ್ರತಿಮೆ ಅಂತ ಹೇಳಿದರು ಹೀಗೆ ಹೇಳಿ ಅವರು ಒಂಬ ಓದನವೇ ನೈವೇದ್ಯ ಹೀಗೆಲ್ಲ ಸರ್ವ ಪ್ರತೀಕದಲ್ಲಿ ಹೇಳ್ತಾರೆ ಇನ್ನೂ ಹೇಳ್ತಾರೆ ಇದು ಪ್ರಾಯಶಃ ನಮ್ಮ ತಲೆಯನ್ನು ಕಾಡುವ ಒಂದು ಸಮಸ್ಯೆ ಏನಿದೆ ಅಂತಂದ್ರೆ ಸರ್ವದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವ ಮೂರು ಲೋಕಗಳು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವ ವಂದನ ಇಮಲ ಮೂರ್ತಿ ಧ್ಯಾನ ಉಳ್ಳವಗೆ ಖುಷಿ ಕೊಡತಕ್ಕಂತಹ ಶ್ಲೋಕ ಎಲ್ಲರ ಬಾಯಲ್ಲಿ ಬರುವಂತಹ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅವರ ಪ್ರಶ್ನೆಗೆ ಮೂಲ ಇದು ಯಾಕೆಂತಂದ್ರೆ ಸರ್ವ ದೇಶವು ಪುಣ್ಯ ದೇಶವು ಎಲ್ಲಾ ದೇಶಗಳೂ ಪುಣ್ಯ ದೇಶ ಬದರಿಗಾಕಬೇಕು ಸರ್ವ ದೇಶವು ಪುಣ್ಯ ದೇಶವು ನಮ್ಮ ಮನೆಯೂ ಕೂಡ ಪುಣ್ಯ ದೇಶ ಆದ್ರಿಂದ ಮನೆಯಲ್ಲೇ ಬದ್ರಿ ಬದ್ರಿ ತನಕ ಹೋಗಬೇಕಾಗಿಲ್ಲ ಹೇಳಲಿಕ್ಕೆ ಅನುಕೂಲ ಆಯ್ತು ನೋಡಿ ಸರ್ವ ದೇಶವು ಪುಣ್ಯ ದೇಶವು ಇದಕ್ಕೆ ಎಷ್ಟೋ ವ್ಯಾಖ್ಯಾನ ಮಾಡೋರು ಇರ್ತಾರೆ ಎಲ್ಲಾ ದೇಶವೂ ಪುಣ್ಯದೇಶ ಮತ್ತೆ ಅಲ್ಲಿ ಹೋದ್ರೆ ಅನುಕೂಲ ನೋಡಿ ಕೇಳಲಿಕ್ಕೆ ಬಹಳ ಅನುಕೂಲವಾದಂತದ್ದು ಸರ್ವ ದೇಶವು ಪುಣ್ಯ ದೇಶವು ಎಲ್ಲಾ ಕಾಲಗಳು ಪರ್ವಕಾಲ ಅದರಿಂದ ಯಾವತ್ತು ಏನು ಮಾಡಿದ್ರೆ ಸರ್ವಕಾಲವೂ ಪರ್ವಕಾಲ ಅವತ್ತೇ ಏಕಾಗಿಲ್ಲ ಸರ್ವಕಾಲವೂ ಪರ್ವಕಾಲವು ಉಪವಾಸ ಅಲ್ಲ ಹದಿನೈದು ದಿವಸಕ್ಕೂ ಸಲ ಫಲಹಾರ ಮಾಡೋದು ಅಂತು ಉಂಟು ಅದು ಯಾವಾಗ ಸರ್ವಕಾಲವೂ ಪರ್ವ ಕಾಲವೂ ಇಂತಹ ಕಾಲದಲ್ಲಿ ಸಂಧ್ಯಾ ಮಾಡಬೇಕು ಬ್ರಾಹ್ಮ ಮುಹೂರ್ತದಲ್ಲಿ ನಿಂತಿದೆ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕಾಗಿಲ್ಲ ಎಂಟು ಗಂಟೆ ಆಯಿತು ಬಾಬಾ ಏಳುವಾಗ ಏನು ಮಾಡುವ ತುಂಬ ಕೆಲಸ ಇತ್ತು ಅವನಿಗೆ ಏನು ಕೆಲಸ ರಾತ್ರಿ ಇಡೀ ಕೆಲಸ ಇತ್ತು ಏನು ಕೆಲಸ ಟಿ ನೋಡೋದು ಅಷ್ಟೇ ಮತ್ತೆಂತದ ಕೆಲಸ ರಾತ್ರಿಯಲ್ಲಿ ಬೆಳಗ್ಗೆ ಏಳುವಾಗ ತಡ ಆಯಿತು ಸಂಧ್ಯಾ ಒಂದನೇ ಮಾಡುವಾಗ ಕೇಳಿದ್ರು ಬ್ರಾಹ್ಮೂಹೂರ್ತ ಅಲ್ಲ ಹೇಳ್ದು ಆ ಸರ್ವಕಾಲವೂ ಪುಣ್ಯಕಾಲವು ಅದೇ ಬ್ರಹ್ಮ ಮುಹೂರ್ತ ಏನು ಎಂಟು ಗಂಟೆಯೂ ಪುಣ್ಯಕಾಲ ಹೀಗೆ ಸರ್ವಕಾಲವು ಪುಣ್ಯಕಾಲವು ಸರ್ವಜೀವರು ದಾನ ಪಾತ್ರರು ಎಲ್ಲರೂ ದಾನ ಪಾತ್ರರು ಯಾರಿಗೆ ಬೇಕಾದರೂ ದಾನ ಕೊಡಬಹುದು ಇಂಥವರಿಗೇ ದಾನ ಈ ಕೆಲವು ಪಟ್ಟಣಗಳಲ್ಲೆಲ್ಲ ಇವೆ ಈ ಹೋಮ ಮಾಡ್ತಾರೆ ಅದರ ದಾನ ಕೊಡಬೇಕು ಪಂಚಗದಾನ ಅಂತೆಲ್ಲ ಇರ್ತದೆ ಆ ದಾನ ಕೊಡಬೇಕಾದರೆ ಯಾರು ಸಿಗುವುದಿಲ್ಲ ಕೊನೆಗೆ ಹೋಗಿ ಏನು ಮಾಡೋದು ಒಬ್ಬನಿಗೆ ಜನಿವಾರ ಹಾಕಿ ಹೇಳಿಕೊಂಡು ಬಂದು ಕೂಡಿಸ್ತಾರೆ ದಾನ ಕೊಡ್ತಾರೆ ಅದೇ ಸ್ಫೂರ್ತಿ ಇಲ್ಲಿಂದಲೇ ಬಂದಿರತಕ್ಕಂಥ ಇದೇ ನಾನು ನಡೆದ ಕತೆ ಹೇಳುದಲ್ಲ ಒಂದು ಸಫಾನಿ ಟೈಮ್ ಅಲ್ಲ ಇವತ್ತು ನಮ್ಮ ಮುಂದೆ ನಡೆಯುವಂತಹ ಕತೆಗಳು ಅದಕ್ಕೆ ಹೇಳ್ತಾರೆ ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕದಳು ಮಂತ್ರ ಹೇಳಿ ಜಪ ಮಾಡಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಸರ್ವ ಮಾತುಗಳು ಮಂತ್ರಗಳು ನಾವೇನು ಮಾತಾಡ್ತೇವೆ ಯಾರೇ ಮಂತ್ರ ಮಂತ್ರ ಮಾತಾಗಬೇಕು ತಿರುಗಮೃಗ ಎಲ್ಲ ಮಾತುಗಳು ಮಂತ್ರವೇ ಸರ್ವ ಕೆಲಸಗಳೆಲ್ಲ ಪೂಜೆಯು ನಾವೇನೇನು ಮಾಡ್ತೇವೆ ಅದೆಲ್ಲ ದೇವರ ಪೂಜೆ ಆದ್ರಿಂದಲೇ ಬಂದದ್ದು ಜನತೆಯ ಸೇವೆ ಜನಾರ್ದನನ ಸೇವೆ ತಿರ್ಗಮುರುಗ ಆಗಬೇಕಿತ್ತು ಜನಾರ್ದನನ ಸೇವೆ ಜನತಾ ಸೇವೆ ಅಂತಾಗಬೇಕಲ್ಲ ತಿರ್ಗಮುರುಗ ಜನತೆಯ ಸೇವೆ ಜನಾರ್ದನ ಸೇವೆ ಜನಾರ್ದನ ಬಾಯಿ ಬಿಡ್ತಾ ಕೊಡಬೇಕು ನೋಡು ನೀನು ನಿಂತಿರು ನಾನು ಜನತೆಯ ಸೇವೆ ಮಾಡ್ತೇನೆ ಅದು ನಿನ್ನ ಸೇವೆ ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಇಂತಹ ಚಿಂತನೆ ನಮಗೆ ಈ ಮೂರು ನುಡಿ ಗಟ್ಟಿ ಮಾಡಿರ್ತೇವೆ ನಾಲ್ಕನೇ ನುಡಿ ಮರೆತಿರ್ತೇವೆ ಅದು ನಮ್ಮ ತಪ್ಪು ದಾರಿಗೆ ಹೋದ ಹೋಗ್ಲಿಕ್ಕೆ ಕಾರಣ ದಾಸರ ನಮ್ಮನ್ನು ತಿತ್ತಾರೆ ಯಾರಿಗೆ ಸರ್ವದೇಶವು ಪುಣ್ಯದೇಶ ಪುಣ್ಯ ದೇಶ ಪುಣ್ಯಕಾಲ ಯಾರಿಗೆ ಅಂತಂದ್ರೆ ಸರ್ವ ವಂದ್ಯನ ವಿಟ್ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ ಇದೊಂದು ನಾವು ಶರ್ವ ವಂದ್ಯನ ಸರ್ವವಂದ್ಯಾವ ಸರ್ವ ಅಂದ್ರೆ ರುದ್ರನೂ ಹೌದು ಸರ್ವ ಅಂದ್ರೆ ಚತುರ್ಮುಖ ಬ್ರಹ್ಮನೂ ಒಂದು ಹೌದು ಸರ್ವ ಸರ್ವ ವಂದ್ಯ ಅಂದ್ರೆ ರುದ್ರದೇವರಿಂದ ವಂದಿಸಲ್ಪಟ್ಟವ ಚತುರ್ಮುಖ ಅವನ ವಿಮಲ ಮೂರ್ತಿಯನ್ನು ಚಿಂತನೆ ಮಾಡುವವರು ಸರ್ವ ಅಂದ್ರೆ ಚಂದರ್ಮುಖ ಬ್ರಹ್ಮದೇವರು ಅವರಿಂದ ವಂದ್ಯನಾದಂತಹ ಭಗವಂತ ಅವನ ವಿಮಲ ಮೂರ್ತಿಯ ನಿರ್ಮಲವಾದಂತಹ ಮೂರ್ತಿಯ ಧ್ಯಾನವುಳ್ಳವರಿಗೆ ಇದು ಒಂದು ವಿಶೇಷನ ಕೊಟ್ಟರು ನಮಗಲ್ಲ ಅಂತಾಯ್ತಾಗದ್ರೆ ಸರ್ವ ದೇಶವು ಪುಣ್ಯ ದೇಶ ಸರ್ವಕಾಲವು ಪರ್ವಕಾಲ ಯಾರಿಗೆ ಅಂದರೆ ನಮಗಲ್ಲ ಯಾಕೆಂದ್ರೆ ಭಗವಂತನ ವಿಮಲ ಮೂರ್ತಿಯ ಧ್ಯಾನ ಉಳ್ಳವರಲ್ಲ ನಮಗೆ ವಿಮಲ ಮೂರ್ತಿ ಧ್ಯಾನ ಅಲ್ವೇ ಅಲ್ಲ ನಮಗೆ ನಮ್ದೇ ಧ್ಯಾನ ನಮ್ಗೆ ನಮ್ದೇ ಚಿಂತನೆ ಇರುದು ಅದನ್ನು ಕೂಡಿಸ್ಲಿಕ್ಕೋಸ್ಕರ ಹೀಗೆ ನಾವು ಸಮರ್ಥನೆ ಮಾಡುವಂತಹದ್ದು ಆದ್ರಿಂದ ಇಂತಹ ಭಗವಂತನನ್ನು ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಇದು ಈ ಉಪಾಸನೆ ಉಂಟಲ್ಲ ನಾನು ಹೇಳಿದೆ ಕೊನೆಗೆ ಒಂದ್ಸಲ ಹೇಳ್ತೇನೆ ಇದರ ಬಗ್ಗೆ ಹೌದು ಎಲ್ಲಾ ವಸ್ತುವಿನಲ್ಲಿಯೂ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡ್ಬೇಕು ಎಷ್ಟು ಅಂದ್ರೆ ಮುಂದೆ ದಾಸರಿ ಸರ್ವ ಪ್ರತೀಕ ಸಂಧಿಯಲ್ಲಿ ಹೇಳ್ತಾರೆ ಎಷ್ಟು ಅಂತಂದ್ರೆ ದುಷ್ಟರ ಒಳಗೂ ಭಗವಂತ ಇದ್ದಾನೆ ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡಬೇಕು ಅಂತ ವಿವರಿಸ್ತಾರೆ ಹೌದು ದುರ್ಯೋಧನನ ಒಳಗೂ ವಾಯುದೇವರಿದ್ದಾನೆ ದುರ್ಯೋಧನನ ಒಳಗೂ ಭಗವಂತ ಇದ್ದಾನೆ ದುಷ್ಟರಲ್ಲಿಯೂ ದೇವರು ತುಂಬಿದ್ದಾನೆ ಸರ್ವ ಭಗವಂತನ ಪ್ರತೀಕ ಹೌದು ಆದರೆ ದುರ್ಯೋಧನ ಯಾರಿಗೂ ಪೂಜ್ಯ ಅಲ್ಲ ಅಷ್ಟೇ ಅಲ್ಲರಿ ದುರ್ಯೋಧನ ಭಗವಂತ ಇದ್ದಾನೆ ದುರ್ಯೋಧನ ಒಳಗೆ ವಾಯುದೇವರಿದ್ದಾರೆ ಮತ್ತೆ ಅನಲ ಅನಿಲಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ ಅಲ್ಲಿದ್ದಾನೆ ಎಂತ ಪ್ರತೀಕ ದುರ್ಯೋಧನಾಯನ ಮಹಾ ದುಮ್ ದುರ್ಯೋಧನಾಯನ ನಾನು ಜಪ ಯಾಕೆ ಮಾಡಬಾರದು ಪ್ರತೀಕದಲ್ಲಿ ಪೂಜೆ ಯಾಕೆ ಮಾಡಬಾರ್ದು ಹೇಳ್ತಾರೆ ದುರ್ಯೋಧನ ಒಳಗೆ ಭಗವಂತ ಇದ್ದಾನೆ ಸರಿ ವಾಯುದೇವರಿದ್ದಾರೆ ಸರಿ ಯಾಕಿದ್ದಾರೆ ಬಲ ತುಂಬಲಿಕ್ಕೆ ಆಯುಷ್ಯ ಕೊಡಲಿಕ್ಕೆ ಯಾಕೆ ಬಲ ತುಂಬಿಸ್ತಾನೆ ಅವರಿಗೆ ವಾಯುದೇವರ ದ್ವೇಷ ಮಾಡಲಿಕ್ಕೋಸ್ಕರ ಭಗವಂತನ ವಿರೋಧ ಕಟ್ಟಿಕೊಳ್ಳಿಕ್ಕೋಸ್ಕರ ನಮಗೆ ತಾಕತ್ತಿಲ್ಲ ಅಂತ ಇಟ್ಟುಕೊಳ್ಳಿ ಆವಾಗ ದ್ವೇಷ ಮಾಡಲಿಕ್ಕೂ ಆಗುವುದಿಲ್ಲ ಹೇಗೆ ಭಕ್ತಿ ಮಾಡಲಿಕ್ಕಾಗುವುದಿಲ್ಲ ದ್ವೇಷ ಮಾಡಲಿಕ್ಕೂ ಆಗುವುದಿಲ್ಲ ಬಲ ಇಲ್ಲ ತನುವಿನಲ್ಲಿ ಬಲ ಇಲ್ಲ ಅಂತ ಇಟ್ಟುಕೊಳ್ಳಿ ಎಲ್ಲಾ ದ್ವೇಷ ಎಲ್ಲ ಸೊಕ್ಕು ಎಲ್ಲಾ ಮದ ಹಿಡ್ದಿರ್ತದೆ ಆದ್ರಿಂದ ದ್ವೇಷ ಮಾಡಬೇಕಾದರೂ ಕೂಡ ಒಳಗಿನಿಂದ ಬಲ ತುಂಬಿಸಿ ಹೋಗಬೇಕು ಅದಕ್ಕೆ ತಮ್ಮ ದೇವರು ಒಳಗೇ ಕೂತ ವಾಯುದೇವರಿಗೆ ಹೇಳದ ನನ್ನ ವಿರೋಧಿಯಾದರೂ ನಿನ್ನೊಳಗೆ ತುಂಬು ಯಾಕೆ ಬಲ ಬಂತು ಅಂತಾದಾಗ ನಾವು ಎಷ್ಟೂ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಒಬ್ಬ ಅನ್ಯಾಯ ಮಾಡ್ತಾನೆ ಅಂತ ಇಟ್ಟುಕೊಳ್ಳಿ ಯಾರಾದರೂ ಒಬ್ಬ ಅನ್ಯಾಯ ಮಾಡಬೇಕಾಗಿದ್ದರೆ ಅವನಿಗೆ ಸಪೋರ್ಟ್ ಮಾಡುವ ಇನ್ನೊಬ್ಬ ಇದ್ದೇ ಇರಬೇಕು ಅಂತ ಈ ಕೊಲೆಗಾರರು ಅಂತ ತಿಂತಾರೆ ಬಂದು ತಲೆ ಕಡಿತಾರೆ ಅವರು ಕೆಲಸ ಅಷ್ಟೆ ಕಡಿಯುವಾಗ ಒಂದು ಮಾತು ಹೇಳ್ತಾರೆ ನೋಡಿ ಇಂಥವರಿಗೆ ನೀನು ಅನ್ಯಾಯ ಮಾಡಿದ್ದಿ ಅದಕ್ಕಿಂತ ನಿನ್ನ ತಲೆ ಕಡಿತೇನೆ ಅದು ಹೇಳ್ತಾರಂತೆ ಅದಕ್ಕೆ ಕೊನೆಗೆ ಹೇಳಲಿಕ್ಕೆ ಕ್ರಮ ಸಂಪ್ರದಾಯ ಅವರದ್ದು ಅವ್ರದ್ದು ಸಂಪ್ರದಾಯ ಇದು ಯಾಕೆ ಅವರು ಕಡಿದ್ರು ಅಂತಂದರೆ ಅವ ಹೇಳಿದ್ದಾನೆ ಹತ್ತು ಸಾವಿರ ರೂಪಾಯಿ ಕೊಡ್ತೇನೆ ತಲೆ ಕಡ್ದು ಬಾ ಅಂತ ಅದಕ್ಕೆ ಅಂದ್ರೆ ಬಂದದವ ಅಂದರೆ ಸಪೋರ್ಟ್ ಮಾಡೋ ಇದ್ರೆ ಮಾತ್ರ ಅನ್ಯಾಯ ಮಾಡ್ತಾನೆ ದುರ್ಯೋಧನನಿಗೆ ಇಡೀ ಜಗತ್ತನ್ನು ಪಾಂಡವರನ್ನು ವಿರೋಧಿಸ್ಬೇಕಾಗಿದ್ದರೆ ಒಳಗಿನಿಂದ ಅಷ್ಟು ಬಲ ಇರಬೇಕು ಯಾವ ಬಲ ವಾಯ್ದೇವರ ಬಲ ಭಗವಂತನ ಬಲ ಇತ್ತು ಒಳಗಿನಿಂದ ಆದ್ದರಿಂದ ಅದು ಬೆಳೆಯಿತು ಈ ವಿಷವೃಕ್ಷ ಆಗ್ರಿ ಒಳ್ಳೆ ಮರ ಆಗ್ರಿ ಅದು ಬೆಳೆಯಬೇಕಾದ್ರೆ ಭೂಮಿ ಗಟ್ಟಿ ಇರಬೇಕ್ರಿ ಭೂಮಿ ಗಟ್ಟಿ ಇಲ್ಲದಿದ್ರೆ ವಿಷವೃಕ್ಷನೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಅದಕ್ಕೆ ಆಶ್ರಯ ಕೊಡುತ್ತೆ ಅದಕ್ಕೆ ಬೇಕಾದ ಗೊಬ್ಬರವನ್ನು ತುಂಬಿಸ್ತದೆ ಹಾಕಿದ ನೀರನ್ನು ತುದಿಯ ತನಕ ವಿಷ ಮರ ಬೆಳೆಯುತ್ತೆ ವಿಷವೃಕ್ಷಕ್ಕೂ ಅದು ಪೋಷಣೆ ಮಾಡುತ್ತೆ ನಮ್ಮ ದೇವರು ವಿಷವೃಕ್ಷದಂತಹ ದೈತ್ಯರಿಗೆ ಪೋಷಣೆ ಮಾಡ್ತಾನೆ ಯಾಕೆಂದ್ರೆ ಅದೂ ಬೆಳೀಬೇಕು ಅದರದ್ದು ಸಾಧನೆ ನಡೀಬೇಕು ಏನು ಸಾಧನೆ ಭಗವಂತನ ದ್ವೇಷ ವಾಯುದೇವರ ದ್ವೇಷ ಹರಿಗುರುಗಳ ದ್ವೇಷನೇ ಅವರ ಸಾಧನೆ ಈ ಸಾಧನೆ ಮಾಡುವುದಕ್ಕೋಸ್ಕರ ಅವರಿಗೆ ಭಗವಂತ ಬೆಂಬಲನಾಗಿ ನಿಂತಿರ್ತಾನೆ ಅಂತೆ ಅವರಿಗೆ ಅವರ ಒಳಗೂ ಭಗವಂತ ನಿಂತಿರ್ತಾನೆ ಹಾಗಾದರೆ ನಮ್ಗೆ ಅರ್ಥ ಆಯಿತು ಭಗವಂತನ ಪ್ರತೀಕ ಹೌದು ಎಂತಹ ಪ್ರತೀಕ ಭಗವಂತನನ್ನು ದ್ವೇಷ ಮಾಡುವ ಪ್ರತೀಕ ಅದು ಭಗವಂತನನ್ನು ಸ್ನೇಹಿಸ ಮಾಡತಕ್ಕಂತಹ ಪ್ರತೀಕ ಅದು ಅಲ್ಲ ಆದ್ದರಿಂದ ದೇವತೆಗಳು ಭಗವಂತನ ಪ್ರತೀಕ ಅಂತ ತಿಳ್ಕೊಂಡು ಅದರ ಪ್ರವೇಶ ಮಾಡ್ತಾನೆ ಸೂರ್ಯ ಪ್ರವೇಶ ಮಾಡದೆ ಹೋದ್ರೆ ಅಪ್ಪನಾಗಿ ಮಗನೂ ಕೂಡ ಧ್ವತರಷ್ಟಾಗಿ ಬಿಡ್ತಾನೆ ಕುರುಡಾಗಿ ಬಿಡ್ತಾನೆ ಸೂರ್ಯ ಪ್ರವೇಶ ಮಾಡಿದ ಕಣ್ಣಲ್ಲಿ ನೋಡಿದ ದ್ರೌಪದಿ ದೇವರನ್ನು ಕಣ್ತುಂಬ ನೋಡಿದ ಹಾಗಾಗಿ ಮನಸ್ಸು ಕೆಟ್ಟಿತು ಕಿವಿ ದೇವರು ರೋಹಿಣಿ ಚಂದ್ರ ಕಿವಿಯಲ್ಲಿ ಪ್ರವೇಶ ಮಾಡಿದ್ರು ಕೇಳಿದ ಪಾಂಡವರ ಬಗ್ಗೆ ಅಸೂಯ ಪಟ್ಟ ಅವನು ಕೆಟ್ಟತನದಲ್ಲಿ ಬೆಳೆದ ಹೀಗೆ ದೇವತೆಗಳು ಒಳಗೆ ಪ್ರವೇಶ ಮಾಡ್ತಾರೆ ಯಾಕೆಂದ್ರೆ ಭಗವಂತ ಅಲ್ಲಿದ್ದಾನೆ ಅಂತ ತಿಳ್ಕೊಂಡ್ರು ಭಗವಂತ ಇದ್ದದ್ದಕ್ಕೆ ಅವರು ಪ್ರವೇಶ ಮಾಡುದು ಭಗವಂತ ಬಿಡ್ತಾನೆ ಅಂತ ಆದಾಗ ಒಬ್ಬೊಬ್ಬರೇ ಆ ಮನೆಯನ್ನು ಖಾಲಿ ಮಾಡ್ತಾರೆ ದುರ್ಯೋಧನ ಮನೆಯನ್ನು ಖಾಲಿ ಮಾಡ್ತಾರೆ ಹಾಗಾದರೆ ದೇವತೆಗಳು ದುರ್ಯೋಧನಾದಿ ದುಷ್ಟರ ಶರೀರದಲ್ಲಿ ಯಾಕೆ ಪ್ರವೇಶ ಮಾಡಿದರು ಅಂತಂದ್ರೆ ಭಗವಂತ ಇದ್ದಾನೆ ಅಂತ ಹಾಗಾದರೆ ಭಗವಂತ ಅಲ್ಲಿದ್ದಾನೆ ಅಂತ ಅವರು ಉಪಾಸನೆ ಮಾಡಲೇಬೇಕು ಆದ್ರಿಂದ ಸರ್ವಪ್ರದೀಕದಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡುವ ಅರ್ಹತೆ ಅಧಿಕಾರ ಅದು ದೇವತೆಗಳಿಗೆ ವ್ಯಾಪ್ತೋಪಾಸಕರು ದೇವತೆಗಳು ಅದು ಮನುಷ್ಯರಿಗೆ ಆ ಅಧಿಕಾರ ಇಲ್ಲ ಮನುಷ್ಯರಿಗಿರುವುದು ಅಧಿಕಾರ ನಾಲ್ಕೆ ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಇರುವುದು ಅರ್ಹತೆ ಭಗವಂತ ಸತ್ವವುಳ್ಳವ ನಿರ್ದೋಷನಾದವ ಭಗವಂತ ಜ್ಞಾನಮಯ ಭಗವಂತ ಆನಂದಮಯ ಭಗವಂತ ನಮಗೆ ಸ್ವಾಮಿ ಈ ನಾಲ್ಕು ಗುಣ ಉಪಾಸನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ಅದಕ್ಕಿಂತ ಜಾಸ್ತಿಯಾಗಿ ವ್ಯಾಪ್ತೋಪಾಸನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ನಮೇಲೊಬ್ಬರು ಆಚಾರ್ಯರಿದ್ರು ಬಾರಿ ಸದಾಚಾರಿಗಳು ಅವರು ವಾಕ್ಯಾರ್ಥ ಮಾಡಿದರೂ ಮಾಡಿದರೂ ಎಲ್ಲ ಕಡೆ ದೇವರಿದ್ದಾರೆ ಅಂತ ಯಾರೋ ಒಬ್ರು ಹಂಗಿಸಿ ಮಾತಾಡಿದರು ಎಲ್ಲ ಕಡೆ ದೇವರಿದ್ದಾರಲ್ವಾ ಹೌದು ಶಿನಿ ಚೈವ ಶಪ ಕೇಚ ನಾಯಿಯಲ್ಲಿ ದೇವರಿದ್ದಾರಲ್ವಾ ಹೌದು ನಾಯಿಗೆ ನಮಸ್ಕಾರ ಮಾಡಿ ಆ ಬ್ರಾಹ್ಮಣ ಹೋಗಿ ನಮಸ್ಕಾರ ಮಾಡಿ ಬಂತು ಹೌದು ನಾಯಿಯಲ್ಲಿ ದೇವರಿದ್ದಾರೆ ಅಂತ ಮಾಡಬಹುದಾ ಗೋವಿನಲ್ಲಿ ನಮಸ್ಕಾರ ಮಾಡಬಹುದು ನಾಯಿಯಲ್ಲಿ ನಮಸ್ಕಾರ ಮಾಡಲಿಕ್ಕಿಲ್ಲ ಆಚಾರ್ಯರು ಹೇಳ್ತಾರೆ ವಿನಾ ಪ್ರಣಾಮ ಪೂಜ್ಯಸ್ತು ಪೂಜೆ ಉಪಚಾರ ಅದ್ಯಾವುದು ಇಲ್ಲ ಮತ್ತೇನು ಅಂತಂದ್ರೆ ಸುಮ್ಮನೆ ತಿಳ್ಕೊಳ್ಳಿಕ್ಕಷ್ಟೇ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇರೋದು ದೇವತೆಗಳಿಗೆ ಮಾತ್ರ ದೇವತೆಗಳು ನಾಯಿಯೊಳಗೂ ಇರ್ತಾರೆ ನಾಯಿಯನ್ನು ಬೇಯಿಸಿ ತಿನ್ನುವನ ಒಳಗೂ ಭಗವಂತನನ್ನು ಕಾಣ್ತಾರೆ ಕಂಡು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಆದ್ರಿಂದ ಸರ್ವತ್ರ ವ್ಯಾಪ್ತತ್ವ ಉಪಾಸನೆ ವ್ಯಾಪ್ತೋಪಾಸಕರು ಅದು ದೇವತೆಗಳು ಆದರೆ ಅವರಿಗೆ ಮಾತ್ರ ಅಧಿಕಾರ ಹೊರತು ನಾನು ಹೋಗಿ ನಾಯಿಗೆ ನಮಸ್ಕಾರ ಮಾಡ್ತೇನೆ ಚಾಂಡಾರನಿಗೆ ನಮಸ್ಕಾರ ಮಾಡ್ತೇನೆ ಅದು ಭಗವಂತನ ಪ್ರತೀಕ ಚಿಂತನೆ ಮಾಡ್ತೇನೆ ಚಿಂತನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಕೊಡಲಿಲ್ಲ ಯಾಕೆಂದ್ರೆ ನಮಗೆ ಆ ಪ್ರತೀಕವನ್ನು ಕಂಡಾಗ ಪ್ರತೀಕದ ದೋಷಗಳೇ ಕಾಣಿಸ್ತದೆ ಹೊರತು ನಮಗೆ ಭಗವಂತನ ಗುಣ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ಒಂದು ಸುಮ್ಮನೆ ಒಂದು ವಿಗ್ರಹ ಇದೆ ಅಂತ ಇಟ್ಟುಕೊಳ್ಳಿ ಆ ವಿಗ್ರಹದ ಒಂದು ಮೂಗು ಸರಿ ಅಂತ ಇಟ್ಟುಕೊಳ್ಳಿ ಅಯ್ಯೋ ನಮಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅಯ್ಯೋ ಮೂಗು ಸರಿ ಇಲ್ರಿ ಮೂಗು ಸರಿ ಇಲ್ಲರಿ ಅಂತ ಸರಿ ಇಲ್ಲದ್ದು ಕಾಣಿಸ್ತದೆ ಅವರು ಸರಿ ಅಂತ ಹಾಗೆ ನಾಯಿ ಅಧಿಷ್ಠಾನದಲ್ಲಿ ಹೋಗಿ ಮಣೆ ಹಾಕಿ ಕೂತು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಬಹು ಅಂತ ಹೇಳಿದಾಗ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆದ್ರಿಂದ ಅಲ್ಲಿದ್ದ ದೋಷ ನಮಗೆ ಕಾಣಿಸುವುದರಿಂದ ಬೇರೆ ನನಗೆ ಉಪಾಸನೆ ಬೇಡ ಈ ದೇವರಿಂದ ಅಂತ ಚಿಂತನೆ ಮಾಡು ಸರ್ವತ್ರ ವ್ಯಾಪ್ತರಾದ ದೇವರು ಆ ಅಧಿಷ್ಠಾನದಲ್ಲಿ ಯಾಕಿಲ್ಲ ಆದ್ರಿಂದ ಸರ್ವ ಪ್ರತೀಕದಲ್ಲಿ ಆದ್ರಿಂದ ಗೋಷ್ಪದೇ ಅಮಲತೀರ್ಥ ಅದರಿಂದ ಕಾಗೆ ಮುಳುಗುವಂತಹ ಒಂದು ಹೋಗಿ ಮುಳುಗಿ ಸ್ನಾನ ಮಾಡಿ ನಾವು ಬರುವುದಿಲ್ಲ ಯಾಕೆಂದರೆ ಅದು ತಿಳ್ಕೊಳ್ಳಿಕ್ಕಿದ್ದದ್ದು ಬರದು ಉಪಾಸನೆಗೋಸ್ಕರ ಇದ್ದದ್ದಲ್ಲ ಹಾಗೆ ಸರ್ವದೇಶವು ಪುಣ್ಯ ದೇಶ ಪರ್ವಕಾಲ ಅದು ನಮಗಲ್ಲ ಮಧ್ಯರಾತ್ರಿ ಕಾಲ ಇದೆ ಸಂಧ್ಯಾ ಮಾಡುವುದಲ್ಲ ಬ್ರಾಹ್ಮೂರ್ತ ಬಂದ ಮೇಲೆ ಸಂನ್ಯಾವಂದನೆ ಮಾಡಬೇಕಾದ್ದು ಅದು ನಿಶಾಚರರ ಕಾಲ ದೈತ್ಯರ ಕಾಲ ಅದನ್ನು ನಿಷೇಧ ಮಾಡಿದ್ದಾರೆ ಈ ದಿವಾಲದಲ್ಲಿ ಮಾಡಬೇಡ ಅಂತ ಉಪೇಕ್ಷೆ ಮಾಡಿದ್ದಾರೆ ಎಲ್ಲಾ ಕಾಲವೂ ಪರ್ವಕಾಲ ಆಗಿದ್ರೆ ಏಕಾದಶಿ ಉಪವಾಸ ದಶಮಿ ಬಿದ್ದ ಏಕಾದಶಿ ಮಾಡಬಹುದಾ ನಿಷೇಧ ಮಾಡಿದ್ರು ದಶಮಿ ಸ್ಪರ್ಶ ಇದ್ದ ಏಕಾದಶಿ ಬಿಟ್ಟು ಬಿಡು ಅಂತ ಯಾಕೆ ಎಲ್ಲಾ ಕಾಲವೂ ಪರ್ವಕಾಲ ಅಂತ ತಿಳ್ಕೊಳ್ಳಿಕ್ಕ ಅಷ್ಟೇ ಹೊರತು ಅನುಷ್ಠಾನಕ್ಕಲ್ಲ ಎಲ್ಲಾ ಕಾಲ ದೇವರಿದ್ದಾರೆ ಮನೆಯಲ್ಲೇ ದೇವರು ಬೀದಿಯಲ್ಲೇ ದೇವರಿದ್ದಾರೆ ಲೈಟ್ ಕಂಬಕ್ಕೆ ನಮಸ್ಕಾರ ಮಾಡ್ತೇನೆ ದೇವಸ್ಥಾನಕ್ಕೆ ಬರೋಲ್ಲ ಅಂತ ಹೇಳಿದ್ರೆ ಅದು ಯಾಕೆಂದ್ರೆ ಸರ್ವ ಪ್ರತೀಕದಲ್ಲಿ ಉಪಾಸನೆ ಮಾಡುವ ಅರ್ಹತೆ ಇಲ್ಲ ಮತ್ತೆ ಯಾಕೆ ದಾಸರ ಒಂದು ಸಂಧಿಯೇ ಮಾಡಿದ್ರು ಸರ್ವ ಸಂಧಿ ಅದಾ ಅದು ಉಪಾಸನೆಗೋಸ್ಕರ ಅಲ್ಲ ತಿಳ್ಕೊಳ್ಳಲಿಕ್ಕೆ ದೇವತೆಗಳು ಹೀಗೆ ಉಪಾಸನೆ ಮಾಡುವವರು ಒಬ್ಬರು ಇದ್ದಾರೆ ಹೀಗೆ ಉಪಾಸನೆ ಮಾಡುವವರು ತಿಳ್ಕೊಳ್ಲಿಕ್ಕೆ ನಮ್ಮ ಆಚಾರ್ಯರು ಹೇಳಿದ್ದಾರೆ ಈ ಉಪಾಸನೆ ಬೇರೆ ತಿಳಿಯುವುದು ಬೇರೆ ಅಂತ ಈ ಉಪಾಸನೆ ಮಾಡಬೇಕಾದ್ರೆ ಏನಾಗ್ಬೇಕು ಗೊತ್ತು ನಾವು ಶಬ್ದ ಹೇಳ್ತೇವೆ ಉಪಾಸನೆ ಉಪಾಸನೆ ದೊಡ್ಡ ಶಬ್ದ ನಾವು ಹೇಳ್ತೇವೆ ಉಪಾಸನೆ ಅಂತಂದ್ರೆ ನಾವು ಯಾವುದನ್ನು ಚಿಂತನೆ ಮಾಡ್ತೇವೆ ಅದು ಮನಸ್ಸಿನಲ್ಲಿ ಏಕಾಗ್ರವಾಗಿ ನಿಲ್ಬೇಕಂತೆ ನಾವು ಎಷ್ಟು ಹೊತ್ತು ನಾವು ಚಿಂತನೆ ಮಾಡ್ತೇವೆ ಅಷ್ಟು ಹೊತ್ತು ಸ್ತಬ್ಧವಾಗಿ ಅಲ್ಲಾಡದೆ ನಿಲ್ಲಬೇಕಂತೆ ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ನಾವು ಕಣ್ಣು ಮುಚ್ಚೋ ಕಣ್ಣು ಮುಚ್ಚದೇನೋ ನಿಂತ್ರೆ ಕೂತ್ರೆ ನಮಗೆ ಎಷ್ಟು ಹೊತ್ತು ಭಗವಂತನ ರೂಪ ಕಾಣಿಸಬಹುದು ಅಷ್ಟು ನಮಗೆ ಉಪಾಸನೆಗೆ ಅಧಿಕಾರ ಎಷ್ಟು ನಿಲ್ಲಬಹುದು ಅಂದರೆ ಎಲ್ಲಾ ಕಡೆ ದೇವರಿದ್ದಾನೆ ಅಂತ ನಮಗೆ ತಿಳ್ಕೊಳ್ಳಿಕ್ಕಾಗುದಿಲ್ಲ ಎಲ್ಲಾ ಕಡೆ ಅಂದರೆ ಒಬ್ಬನನ್ನು ನೋಡಿ ಇಲ್ಲಿ ದೇವರಿದ್ದಾನೆ ಅಂತ ಹೇಳುವಾಗ ಮತ್ತೊಬ್ಬನನ್ನು ಮರ್ತು ಬಿಡಬೇಕು ನಾವು ಅವನನ್ನು ತಿಳ್ಕೊಳ್ಳುವಾಗ ಇವನನ್ನು ಮರ್ತು ಬಿಡಬೇಕು ಹಾಗಾಗಿ ಅದು ಉಪಾಸನೆಗೆ ಸಂಬಂಧಪಟ್ಟದ ಉಪುಜ ಅದಕ್ಕೆ ಹೇಳಿದ್ರು ಸ್ವಭುಜವು ಯದ್ವತೆ ಉಂಟು ನಮ್ಮ ಭುಜ ಇದೆ ಹೀಗೆ ಹಿಡ್ಕೊಂಡ್ರೆ ಎಲ್ಲ ಅಂಗಯ್ಯ ಒಳಗೆ ಎಲ್ಲವೂ ಕಾಣಿಸ್ತಾರೆ ಇಷ್ಟು ಉಪಾಸನೆ ಮಾಡಲಿಕ್ಕಾಗ್ತದೆ ಹೊರತು ಅಂಗಯ್ಯ ಆಚೆ ಇದ್ದದ್ದನ್ನು ಉಪಾಸನೆ ಮಾಡಲಿಕ್ಕಾಗುವುದಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಎಷ್ಟನ್ನು ನಾವು ತುಂಬಿಸುವುದು ತುಂಬಿಸುವುದು ಅಂತಂದ್ರೆ ಒಂದು ಗಂಟೆ ಎರಡು ಗಂಟೆ ನಾವು ಧ್ಯಾನ ಮಾಡುವವರು ಅಂತ ಆದರೆ ಅಷ್ಟು ಹೊತ್ತು ಧ್ಯಾನ ಮಾಡುವಷ್ಟು ಕಾಲ ಯಾವುದು ನಿಲ್ತದೆ ಅಷ್ಟನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಕೊಟ್ಟರು ದೇವರು ಸರ್ವತ್ರ ವ್ಯಾಪ್ತ ಅಂತ ನಮಗೆ ಉಪಾಸನೆ ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ನಮ್ಮ ಮನಸ್ಸು ನಿಲ್ಲುವುದಿಲ್ಲ ಆದ್ದರಿಂದ ನಮಗೆ ಅದರಲ್ಲಿ ಅಧಿಕಾರ ಕೊಡಲಿಲ್ಲ ಆದರೆ ಕೊಟ್ಟದ್ದು ನಾಲ್ಕು ಗುಣ ಉಪಾಸನೆ ಮಾಡಲಿಕ್ಕೆ ಮಾತ್ರ ದೇವರು ನಮ್ಮ ಯಜಮಾನ ನಾನು ದೇವರ ಭೃತ್ಯ ನಾನು ದೇವರ ದಾಸಾ ಸ್ವಾಮಿ ನನ್ನಿಂದ ಎಲ್ಲವನ್ನೂ ಮಾಡಿಸುತ್ತಾನೆ ಆದ್ರಿಂದ ನನ್ನಲ್ಲಿ ಕೆಲಸ ಮಾಡಿಸುವವ ನಾನು ಕೆಲಸ ಮಾಡುವವ ಅವನು ಸೂತ್ರಧಾರ ಅವನ ಪ್ರೇರಣೆಗೆ ಅನುಗುಣವಾಗಿ ಎಲ್ಲ ಕ್ರಿಯೆಗಳನ್ನು ನಾನು ಮಾಡುವವ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಎನ್ನುವುದನ್ನು ಸರ್ವ ಪ್ರತೀಕ ಸಂಧಿಯಲ್ಲಿ ವಿವರಿಸಿ ಕೊನೆಗೊಂದು ಉಪಾಸನೆಯ ಮುಖವನ್ನು ಹೇಳ್ತಾರೆ ಬಹಳ ಮಾರ್ಮಿಕವಾದ ಮಾತನ್ನು ನಾವು ತಮ್ಮ ತಿದ್ದುವಂತಹ ಮಾತನ್ನು ದಾಸರು ಹೇಳುತ್ತಾರೆ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ